ಸಹನಾಭವತು ಸಹನೋ ಭುನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವಧಸ್ತು ಮಾಷಾವಹೈ ಓ ಶಾಂತಿ ಶಾಂತಿಶಾಂತಿ ಹರಿ ಓ ಕಳೆದ ವಾರ ಇಂದ್ರಿಯ ಅರ್ಥ ಮನಸು, ಬುದ್ಧಿ ಮಹಾನ್ ಆತ್ಮ ಅಥವಾ ಹಿರಣ್ಯ ಗರ್ಭ ಅವ್ಯಕ್ತ ಮತ್ತು ಪುರುಷ ಹೀಗೆ ಹಂತ ಹಂತವಾಗಿ ಒಂದಕ್ಕಿಂತ ಒಂದು ಸೂಕ್ಷ್ಮ ಸೂಕ್ಷ್ಮತರವಾಗಿ ಆತ್ಮವಸ್ತು ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಉನ್ನತವಾದ ಹಾಗೂ ಸೂಕ್ಷ್ಮವಾದಂಥ ಆತ್ಮವಸ್ತು ಅದರ ಕಡೆಗೆ ಒಟ್ಟು ನಮ್ಮ ಗಮನವನ್ನು ಸೆಳೆತಾ ಬಂದಂಥ ಈ ಕಠೋಪನಿಷತ್ತಿನ ಒಂದು ಚಿತ್ರಣವನು ನಾವು ನೋಡಿದ್ದೇವೆ ಹೀಗೆ ಈ ಕಾಸ್ಮಾಲಜಿ ಅಥವಾ ವಿಶ್ವರಚನೆ ಜಗತ್ತು ಯಾವ ರೀತಿಯಲ್ಲಿ ರಚನೆ ಆಗಿದೆ ಮನುಷ್ಯನ ಈ ಅವಸ್ಥೆ ಅದು ಯಾವ ಕ್ರಮದಲ್ಲಿ ಸೃಷ್ಟಿಯಾಗಿದೆ ಇದನ್ನು ವಿವರ ಮಾಡ್ತಾ ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇನು ಅಂತಂದರೆ ಈ ಕಾರಣ ಎಲ್ಲ ಕಾರಣಗಳಿಗೆ ಕಾರಣ ಅಂತ ಶಂಕರ ಭಾಷೆಯಲ್ಲಿ ಒಂದು ಬರ್ತದೆ ಅವ್ಯಕ್ತಾತ್ ಪರಹ ಸೂಕ್ಷ್ಮತರಹ ಸರ್ವಕಾರಣ ಕಾರಣತ್ವಾತ್ ಪ್ರತ್ಯಗಾತ್ಮ ಆತ್ಮತ್ವಾತ್ ಚ ಮಹಾಂಶ ಅಂತ ಬರುತ್ತೆ ಅವ್ಯಕ್ತಕ್ಕಿಂತ ಪರವಾದಂತಹ ಪುರುಷ ಎಲ್ಲಕ್ಕಿಂತಲೂ ಸೂಕ್ಷ್ಮವಾದಂಥ ಆ ಪುರುಷ ಎಲ್ಲ ಕಾರಣಗಳ ಕಾರಣವಾಗಿ ಪ್ರತ್ಯಗಾತ್ಮ ಅಂದರೆ ಅಂತರಾತ್ಮವಾಗಿ ಪ್ರತಿಯೊಂದು ವಸ್ತುವಿನ ಅಂತರಂಗದಲ್ಲಿ ಅಡಗಿದಂತಹ ಹೊರಗಡೆ ಕಾಣಿಸದೆ ಒಳಗೆ ಅಡಗಿದಂತಹ ಶಕ್ತಿ ವಿಶೇಷವಾಗಿ ಇರುವುದರಿಂದ ಅದು ಶ್ರೇಷ್ಠವಾದದ್ದು ಮಹಾನ್ ಅಂತ ಇಲ್ಲಿ ಹೇಳಿದೆ ಈ ವಿಷಯವನ್ನು ಕುರಿತು ಒಂದು ಪ್ರಶ್ನೆ ಕೇಳಿದರು ಈ ಕಾರಣ ಎಲ್ಲವೂ ಇದರಿಂದಲೇ ಸೃಷ್ಟಿಯಾಗಿದೆ ಎನ್ನುವಂಥ ವಿಚಾರ ಈ ಉಪನಿಷತ್ತಿನಲ್ಲಿ ಬರುವುದಿಲ್ಲವಲ್ಲ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ ಶಂಕರ ಭಾಷ್ಯದಲ್ಲಿ ಈ ವಿವರಣೆ ಕೊಟ್ಟಿದ್ದಾರೆ ಉಪನಿಷತ್ತಿನಲ್ಲಿ ನೇರವಾಗಿ ಇದರಿಂದ ಇದು ಹುಟ್ಟಿತು ಎನ್ನುವ ವಿಚಾರ ಕಠೋಪನಿಷತ್ತಿನಲ್ಲಿ ಬರುವುದಿಲ್ಲ ಆದರೆ ತೈತಿರಿಯ ಉಪನಿಷತ್ನಲ್ಲಿ ಬರ್ತದೆ ಅದರಲ್ಲಿ ಹೇಳ್ತದೆ ಎಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಅಂತ ಹೇಳಿದರೆ ಒಂದೊಂದು ಕಣದಿಂದ ಹಿಡಿದು ಇಡೀ ಜಗತ್ತುಗಳು ಬರೀ ನಮ್ಮ ಜಗತ್ತು ಅಷ್ಟೇ ಅಲ್ಲ ಸೃಷ್ಟಿಯಾದದ್ದು ಏನೇನೇ ಇದೆಯೋ ಭಗವಂತನಿಗಿಂತ ಬೇರೆಯಾದದ್ದು ಎಲ್ಲವೂ ಸೃಷ್ಟಿಯಾದದ್ದೇ ಯಾವಾಗ ಉಳಿದ ಎಲ್ಲ ಸೃಷ್ಟಿಗಳು ಹೊರಟು ಹೋದವು ಆಗ ಏನು ಉಳಿಯುತ್ತದೋ ಅದು ಭಗವಂತ ಮಾತ್ರ ಆದ್ದರಿಂದ ಆ ಒಂದಕ್ಕಿಂತ ಪ್ರತ್ಯೇಕವಾದದ್ದೆಲ್ಲವೂ ಕೂಡ ಅವನಿಂದಲೇ ಹುಟ್ಟಿಯಾದ ಹುಟ್ಟಿದ್ದು ಕಣದಿಂದ ಹಿಡಿದು ಹಿರಣ್ಯ ಈಶ್ವರದವರೆಗೂ ಕೂಡ ಪ್ರತಿಯೊಂದು ಭಗವಂತನಿಂದಲೇ ಹುಟ್ಟಿದ್ದು ಅದನ್ನು ತೈತ್ತಿರಿ ಉಪನಿಷತ್ತು ಹೇಳುತ್ತೆ ಯಾವುದರಿಂದ ಎಲ್ಲವೂ ಹುಟ್ಟಿದೆ ಉಳಿದದ್ದೆಲ್ಲವೂ ಕೂಡ ಆಮೇಲೆ ಯಾವುದನ್ನು ಅವಲಂಬಿಸಿಯೇ ಉಳಿದ ಎಲ್ಲವೂ ಕೂಡ ಜೀವಿಸ್ತಾ ಇವೆ ಕೊನೆಗೆ ಎಲ್ಲವೂ ಲಯವಾಗಿ ಹೋಗೋದಾದರೂ ಎಲ್ಲಿಗೆ ಅದು ಅಲ್ಲಿಗೆ ಹೋಗುತ್ತದೆ ಅಂಥದ್ದೇ ಹೀಗೆ ಅದು ಆತ್ಮ ಅಂತ ತೈತಿರಿ ಉಪನಿಷತ್ನಲ್ಲಿ ಈ ಸೃಷ್ಟಿ ಎಲ್ಲದರ ಮೂಲ ಎಲ್ಲ ಸೃಷ್ಟಿಗೆ ಆಧಾರ ಮತ್ತು ಎಲ್ಲ ಸೃಷ್ಟಿಗೆ ಗಮ್ಯ ಸ್ಥಾನ ಕೊನೆಗೆ ತಲುಪುವ ಜಾಗ ಇದು ಕೂಡ ಅದು ಅಂತ ಹೇಳುತ್ತೆ ಕಠ ಉಪನಿಷತ್ತಿನಲ್ಲಿ ಸಾವಿನ ನಂತರದ ಸಮಸ್ಯೆ ಅಂದರೆ ಅದರ ನಂತರ ಏನು ಎನ್ನುವಂಥ ಅಗೋಚರವಾದಂಥ ಪ್ರಶ್ನೆ ಇದೆಯಲ್ಲ ಬಿಕ್ಕಟ್ಟು ನಮಗೆ ಅರ್ಥವಾಗದ ಸಂಗತಿ ಅದಕ್ಕೆ ಉತ್ತರ ಆಮೇಲೆ ಅಂಥ ಆತ್ಮವನ್ನು ತಲುಪುವ ಬಗೆ ಹೇಗೆ ಅದನ್ನು ತಿಳಿಸಿಕೊಡುವುದಕ್ಕೋಸ್ಕರ ನಮ್ಮ ರಚನೆ ಹೇಗಿದೆ ನಾವು ಹೇಗಿದ್ದೇವೆ ಯಾವ ರೀತಿಯಲ್ಲಿ ಆಗಿದ್ದೇವೆ ಇದನ್ನು ಯಾವ ರೀತಿ ಬಳಸ್ಕೊಂಡ್ರೆ ನಮ್ಮ ಈಗಿನ ಈ ಯಂತ್ರವನ್ನು ರಥದ ಹಾಗೆ ಇರುವಂಥ ನಮ್ಮ ಈ ದೇಹ ಮನಸ್ಸು ಇಂದ್ರಿಯ ಮೊದಲಾದವುಗಳಿಂದ ಕೂಡಿದಂಥ ನಮ್ಮ ಈಗಿನ ಅವಸ್ಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಯಂತ್ರದ ಹಾಗೆ ಬಳಸ್ಕೊಂಡ್ರೆ ಜನನ ಮರಣ ಇತ್ಯಾದಿಗಳನ್ನು ಮೀರಿದಂಥ ಆ ಸತ್ಯ ಇದೆಯಲ್ಲ ಆತ್ಮ ಅದನ್ನು ಹೇಗೆ ತಿಳ್ಕೊಳ್ಳಬಹುದು ಈ ವಿಚಾರವನ್ನು ಮುಖ್ಯವಾಗಿ ಕಠೋಪನಿಷತ್ತಿನಲ್ಲಿ ಹೇಳಿದೆ ಸಮಸ್ಯೆ ಏನು ಬರುತ್ತೆ ಅಂತಂದರೆ ನಾವು ಸೀಮಿತವಾದ ದೃಷ್ಟಿಯಲ್ಲಿ ಉಪನಿಷತ್ತನ್ನು ನೋಡೋದರಿಂದ ಈ ರೀತಿ ನಮಗೆ ತೊಂದರೆ ಆಗ್ತದೆ ಏನು ಸೀಮಿತ ದೃಷ್ಟಿ ಅಂತಂದರೆ ಮೊದಲನೇದಾಗಿ ನಾವು ತಿಳ್ಕೊಳ್ಳೋದು ಇದೊಂದು ಪುಸ್ತಕ ಉಪನಿಷತ್ತು ಅನ್ನೋ ಪುಸ್ತಕ ಅಲ್ಲ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಿರಬಹುದು ನೂರು ಪೇಜು ಇರಬಹುದು ಕಠೋಪನಿಷತ್ತು ಐವತ್ತು ಪೇಜು ಇರ್ಬೋದು ಸಾವಿರ ಪೇಜಿನ ಬುಕ್ಕುಗಳು ಇವೆ ಕಠುಪನಿಷತ್ತು ಯಾರಾದರೂ ಸಾಧನೆ ಮಾಡ್ತೀನಿ ಅಂತಂದರೆ ಹತ್ತು ಸಾವಿರ ಬೇಕಾದರೂ ಬರಿಬಹುದು ತಪ್ಪೇನೂ ಅದರಲ್ಲಿ ಮೊದಲನೆಯದಾಗಿ ಈ ಪುಸ್ತಕದ ಒಳಗೆ ಇದು ಜ್ಞಾನ ಎನ್ನುವಂಥ ತಪ್ಪು ಕಲ್ಪನೆಯನ್ನು ನಾವು ಬಿಡಬೇಕು ಎರಡನೆಯದಾಗಿ ಇದು ಯಾವುದು ಕೂಡ ಬರೆದಿಟ್ಟಂಥ ಒಂದು ಸಾಹಿತ್ಯ ಗ್ರಂಥ ಅಲ್ಲ ಅದರ ಹಿನ್ನೆಲೆಯೂ ಈ ಕಠೋಪನಿಷತ್ತಿನ ಈ ಪಾಠಮಾಲಿಕೆಯ ಆರಂಭದಲ್ಲಿ ವಿವರಿಸಲಾಗಿತ್ತು ಅದನ್ನು ಗಮನದಲ್ಲಿ ಯಾವಾಗಲೂ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಯಾಕಂದರೆ ನಾವು ಯಾವುದೋ ಒಂದು ಗ್ರಂಥವನ್ನು ಓದುವ ಹಾಗೆ ಕಠೋಪನಿಷತ್ತನ್ನು ಓದುವುದಲ್ಲ ಅದನ್ನು ಗ್ರಹಿಸುವ ರೀತಿಯಲ್ಲಿ ನಾವು ಅದರ ಭಿನ್ನತೆಯನ್ನು ಗಮನಿಸಬೇಕು ಎಲ್ಲ ಗ್ರಂಥವನ್ನು ಒಂದೇ ರೀತಿ ಓದೋಕ್ಕಾಗುವುದಿಲ್ಲ ಕಥೆ ಪುಸ್ತಕವನ್ನು ಒಂದು ರೀತಿ ಓದ್ತೇವೆ ವೃತ್ತಪತ್ರಿಕೆಯನ್ನು ಇನ್ನೊಂದು ರೀತಿ ಓದ್ತೇವೆ ಸ್ವಲ್ಪ ಆಳವಾದಂಥ ಯಾವುದಾದ್ರೂ ವಿಚಾರ ಇರುವ ಗ್ರಂಥವನ್ನು ಇನ್ನೊಂದು ರೀತಿ ಓದ್ತೀವಿ ಧಾರ್ಮಿಕ ಗ್ರಂಥಗಳನ್ನು ಬೇರೆ ರೀತಿ ಓದ್ತೇವೆ ಪಠ್ಯಪುಸ್ತಕವನ್ನು ಮ್ಯಾಥ್ಸ್ ಸೈನ್ಸ್ ಮೊದಲಾದ್ದನ್ನು ಇನ್ನೊಂದು ಕ್ರಮದಲ್ಲಿ ಓದ್ತೇವೆ ಇನ್ನು ಉಪನಿಷತ್ತು ವೇದಗಳು ಮೊದಲಾದಂಥ ಸ್ಪಿರಿಚುವಲ್ ಆದಂಥ ಆಧ್ಯಾತ್ಮಿಕ ಕೃತಿಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಓದಬೇಕು ಯಾಕಂದರೆ ನಮ್ಮ ಮನಸ್ಸಿನ ತಯಾರಿಯೇ ಬೇರೆ ಬೇರೆ ರೀತಿಯಲ್ಲಿ ಇದೆ ಇಲ್ಲಿ ನಾವು ವಿಶೇಷವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಗಮನದಲ್ಲಿಡಬೇಕದೇನಂತಂದರೆ ಉಪನಿಷತ್ತು ಅಂತಂದರೆ ಅದು ಜ್ಞಾನ ಅದನ್ನು ಹಾಗೆಯೇ ನೋಡಬೇಕು ನಾವು ಶಬ್ದಗಳಲ್ಲಿ ರಚನೆಯಾದ ಶ್ಲೋಕಗಳಲ್ಲಿ ಇರುವಂಥ ಒಂದು ಕ್ರಮ ನಮಗೆ ಏನೋ ಇಲ್ಲಿ ಕಾಣಿಸ್ತದೆ ಆದರೆ ಅದಲ್ಲ ಹೊರನೋಟ ಅಷ್ಟೆ ಮುಖ್ಯವಾಗಿ ಅದು ಜ್ಞಾನ ಎಲ್ಲಿ ಬಂತು ಎಲ್ಲಿಂದ ಬಂತು ಅಂತ ಕೇಳಿದರೆ ಯಾವ ಕಾಲ ನಮಗೆ ಹೇಳೋಕ್ಕಾಗೋದಿಲ್ಲ ಸಾವಿರಾರು ಐದು ಸಾವಿರವೋ ಗೊತ್ತಿಲ್ಲ ಕೆಲವರೆಲ್ಲ ಅದನ್ನು ಇದಕ್ಕೂ ಕೂಡ ಸಮಯ ಕೊಡುವ ಪ್ರಯತ್ನ ಮಾಡಿದ್ದಾರೆ ಎರಡೂವರೆ ಸಾವಿರ ಮೂರುವರೆ ಸಾವಿರ ವರ್ಷಗಳ ಹಿಂದೆ ರಚನೆ ಆಯಿತು ಇತ್ಯ ಇತ್ಯಾದಿಗಳನ್ನೆಲ್ಲ ಸಂಶೋಧನೆ ಮಾಡಿ ಒಂದು ಹೇಳುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ನಿಜಾಂತ ನಾವೇನು ಸ್ವೀಕರಿಸಬೇಕಾದಿಲ್ಲ ಯಾಕಂದರೆ ಉಪನಿಷತ್ತುಗಳು ಅಲ್ಟಿಮೇಟ್ಲಿ ಜ್ಞಾನ ಅದು ಅದಕ್ಕೆ ಕಾಲವನ್ನು ನಿಗದಿ ಮಾಡೋಕ್ಕಾಗುವುದಿಲ್ಲ ಜ್ಞಾನ ಎನ್ನುವುದು ಈಗ ಇದ್ದರೂ ಅದು ಒಂದೇ ಹತ್ತು ವರ್ಷಗಳ ಹಿಂದೆ ಇದ್ದರೂ ಕೂಡ ಅದು ಜ್ಞಾನ ಜ್ಞಾನವೇ ಅದನ್ನು ಕಾಲದ ಮಿತಿಯಲ್ಲಿ ಇಡಕ್ಕಾಗುವುದಿಲ್ಲ ಯಾವ ಜ್ಞಾನ ಕಾಲ ಮತ್ತು ದೇಶವನ್ನು ಮೀರಿರ್ತದೋ ಅದನ್ನು ಇಂತಿಷ್ಟು ವರ್ಷಗಳ ಹಿಂದೆ ಅಂತ ಹೇಳೋಕ್ಕಾಗತ್ತ ಇಪ್ಪತ್ತೈದು ಸಾವಿರ ವರ್ಷಗಳ ನಂತರ ಇದನ್ನು ಯಾರಾದರೂ ಉಪಾಸನೆ ಮಾಡಿ ಈ ಜ್ಞಾನವನ್ನು ಕಂಡುಕೊಂಡ್ರೆ ಅದು ಎಷ್ಟು ಪ್ರಾಚೀನವೋ ಅಷ್ಟೇ ನೂತನವೂ ಆಗಿರುತ್ತದೆ ಆದ್ದರಿಂದ ಕಾಲ ಎನ್ನುವುದು ಕೇವಲ ಈ ಜಗತ್ತಿನಲ್ಲಿ ಉಪಯೋಗವಾಗುವಂಥ ವಸ್ತು ಜ್ಞಾನ ಇದೇ ಇಲ್ಲ ಅಷ್ಟೇ ಮುಖ್ಯವಾದ್ದು ಏನೇ ಇರಲಿ ಉಪನಿಷತ್ತುಗಳು ಅಂತಂದರೆ ನಾವೊಂದು ಕಲ್ಪನೆ ಮಾಡಿಕೊಳ್ಳಬಹುದು ಒಂದು ಅನ್ವೇಷಣೆ ವೇದ ಮತ್ತು ವೇದಾಂತ ಈ ಎರಡು ಶಬ್ದಗಳು ನಮ್ಮ ಮುಂದೆ ಆಗಾಗ ಕೇಳಿ ಬರ್ತಾಯಿವೆ ಇದರ ಸರಿಯಾದ ಕಲ್ಪನೆ ನಮಗೆ ಸಿಗಬೇಕಾದ್ರೇ ಸ್ವಲ್ಪ ಮಟ್ಟಿಗೆ ನಾವು ಪ್ರಯತ್ನ ವೇದಾಂತ ಅಂದರೆ ಅದು ಒಂದು ಗ್ರಂಥ ಅಲ್ಲ ಯಾರೋ ಹೇಳಿದಂಥ ಸಾಹಿತ್ಯ ರಚನೆಗಳಲ್ಲ ಒಬ್ಬ ಹಾಡ್ತಾನೆ ಅಂತ ಅಂದರೆ ಅಲ್ಲಿ ಒಂದು ರಚನೆ ಇರುತ್ತದೆ ಆ ಸಾಹಿತ್ಯದ ಹಿಂದೆ ಒಂದು ಅರ್ಥ ಇರುತ್ತದೆ ಅದೇ ರೀತಿ ಇಲ್ಲಿ ಶ್ಲೋಕಗಳ ರೂಪದಲ್ಲೋ ಕೆಲವು ಮಾತುಗಳ ರೂಪದಲ್ಲೋ ಈ ಮಂತ್ರಗಳು ಕಾಣಿಸ್ಕೊಂಡಿವೆ ಅದಕ್ಕೆ ಸಂಹಿತೆಗಳು ಅಂತ ಕರೆದರು ಸಂಹಿತೆ ಅಂದರೆ ಮಂತ್ರ ಉಚ್ಚಾರಣೆ ಮಾಡುವಂಥದ್ದು ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಅದರಲ್ಲೂ ವೈದಿಕ ಸಂಸ್ಕೃತ ಅಂತ ಕರೀತಾರೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತ ಆ ಸಂಸ್ಕೃತದಲ್ಲಿ ರಚನೆಯಾದ ಈ ವೇದ ಮಂತ್ರಗಳಲ್ಲಿ ಏನು ತತ್ವ ಅಡಗಿದೋ ಏನು ಅರ್ಥ ಅಡಗಿದೋ ಅದಕ್ಕೆ ವೇದ ಅಂತ ಹೆಸರೇ ಹೊರತು ಕೇವಲ ಶಬ್ದಗಳಿಗಲ್ಲ ಆಮೇಲೆ ಅಲ್ಲಿ ಯಾರು ರಚನೆ ಮಾಡಿದರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅಲ್ಲಿ ಆದರೆ ಒಂದೊಂದು ಸೂಕ್ತಗಳು ಅಂತ ಬರ್ತದೆ ಒಂದೊಂದು ಗುಂಪುಗಳು ಕೆಲವೊಂದು ಮಂತ್ರಗಳ ಒಂದೊಂದು ಗುಂಪುಗಳು ಅದಕ್ಕೆ ಒಬ್ಬ ಋಷಿ ಅಂತ ಇರ್ತಾನೆ ಋಷಿ ಅಂತಂದರೆ ಅವನು ರಚನೆ ಮಾಡಿದ ಅಂತ ನಾವು ತಿಳ್ಕೊಳ್ಬಾರ್ದು ಋಷಿ ಅಂತ ಆ ಮಂತ್ರಗಳನ್ನು ಕಂಡವನು ಅಂತ ಹೇಳ್ತಾರೆ ಮಂತ್ರದ್ರಷ್ಟಾರ ಯಾರು ಮಂತ್ರಗಳನ್ನು ಕಂಡನೋ ಅವನು ಇತರರಿಗೆ ಅದನ್ನು ಹೇಳಿದ ವಿಶೇಷತೆ ಗಮನಿಸಬೇಕು ಮಂತ್ರವನ್ನು ಕಾಣುವುದು ಅಂತಂದ್ರೇನು ನಾವು ಹೇಳ್ತೇವೆ ಮಂತ್ರವನ್ನು ಚಾಂಟ್ ಮಾಡ್ತಾನೆ ವೇದ ಮಂತ್ರವನ್ನು ಸ್ತುತಿ ಮಾಡ್ತಾನೆ ಅದನ್ನು ಯಾರೋಬ್ಬ ಕೇಳ್ತಾನೆ ಈಗಂತೂ ನಿಮಗೆ ರೆಕಾರ್ಡಿಂಗ್ಸ್ನಲ್ಲಿ ಸಿಗ್ತದೆ ಸಿ ಡಿಯಲ್ಲಿ ಎಲ್ಲ ಸಿಗ್ತದೆ ಐಫೋನ್ನಲ್ಲಿ ಹಾಕಿಕೊಂಡು ಕೇಳ್ತೀರಿ ನೀವು ಮಂತ್ರವನ್ನೆಲ್ಲ ಆದರೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಗುರು ಶಿಷ್ಯನಿಗೆ ಹೇಳಿಕೊಡ್ತಾ ಇದ್ದ ಯಾಗ ಯಜ್ಞಾದಿಗಳಲ್ಲಿ ಅದನ್ನು ಪಾರಾಯಣ ಮಾಡ್ತಿದ್ರು ಇದನ್ನು ಹೇಳಿಕೊಟ್ಟಂಥ ಒಬ್ಬ ಮೂಲ ಪುರುಷ ಅವನೇ ಋಷಿ ಅವನಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ. ಅವನು ಧ್ಯಾನದಿಂದ ವಿಶಿಷ್ಟವಾದ ಅನುಭವದಿಂದ ಕೆಲವೊಂದು ಸತ್ಯಗಳನ್ನು ಕಂಡುಕೊಂಡಾ. ಇದಕ್ಕೆ ಚಾರಿತ್ರಿಕವಾಗಿ ನಾವು ಅನೇಕ ರೀತಿಯ ಕೆಲವೊಂದೊಂದು ಕ್ರಮವನ್ನೆಲ್ಲ ಹೇಳಬಹುದು ಋಗ್ವೇದದಲ್ಲಿ ಸಾಕಷ್ಟು ಹಿಂದೆ ಋಷಿಗಳು ಬೇರೆ ಬೇರೆ ದೇವತೆಗಳನ್ನೆಲ್ಲ ಸ್ತುತಿ ಮಾಡ್ತಿದ್ರು ಅನೇಕ ಅನೇಕ ದೇವತೆಗಳಲ್ಲಲ್ಲಿ ಇರ್ತವೆ ಅನಂತರ ಅವೆಲ್ಲ ಹೋಗಿ ಹೋಗಿ ಉಪನಿಷತ್ತಿನ ಕಾಲಕ್ಕೆ ಆಗುವಾಗ ಅನೇಕ ದೇವತೆಗಳು ಹೋಗಿ ಒಂದೇ ದೇವತೆ ಆಯಿತು ಇತ್ಯಾದಿ ಎಲ್ಲ ನಾವು ಪಾಶ್ಚಾತ್ಯರು ಹೇಳುವಾಗೆ ಚಾರಿತ್ರಿಕ ರೀತಿ ವಿವರಣೆಯೆಲ್ಲ ಕೊಡಬಹುದು ಆದರೆ ಅವೆಲ್ಲ ನಮ್ಮ ವಿವರಣೆ ಆಗುತ್ತವೆ ಹೊರತು ಉಪನಿಷತ್ತಿನ ಋಷಿಗಳು ಕಂಡ ಸತ್ಯದ ನಿಜವಾದ ಒಂದು ದರ್ಶನ ಆಗಬೇಕಾಗಿಲ್ಲ ನಮ್ಮ ಪ್ರಯತ್ನದ ಮೂಲಕ ಯಾವುದು ವೇದಾ ವೇದಾಂತ ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬಹುದಷ್ಟೆ ಒಟ್ಟಿನಲ್ಲಿ ಋಷಿಗಳು ಇದನ್ನು ಕಂಡುಕೊಂಡ್ರು ಅದು ನಮಗೆ ಮುಖ್ಯವಾಗ್ತದೆ ಕಂಡುಕೊಂಡದ್ದು ಆಳವಾದ ದೀರ್ಘಕಾಲವಾದ ಧ್ಯಾನದಿಂದ ಕಂಡುಕೊಂಡರು ಎಷ್ಟು ಕಾಲ ಗೊತ್ತಿಲ್ಲ ಉಪ ಕೆಲವೊಂದು ಬರ್ತದೆ ಸತ್ಯ ಯಾವುದು ತಿಳಿಸು ಒಬ್ಬ ಗುರುವಿನ ಬಳಿಗೆ ಹೋಗ್ತಾನೆ ಅವನು ಹೇಳ್ತಾನೆ ಹತ್ತು ವರ್ಷ ತಪಸ್ಸು ಮಾಡು ತಪಸ್ಸು ಮಾಡ್ತಾನೆ ತಪಸ್ಸು ಅಂತಂದರೆ ನಾವು ನೀವು ಅಂದ್ಕೊಂಡಿರುವ ಹಾಗೆ ಒಂಟಿಗಾಲಲ್ಲಿ ನಿಂತ್ಕೊಂಡು ಮರದ ಅಡಿಯಲ್ಲೋ ಕಾಡಿನಲ್ಲೋ ಕೊಳ್ದುಕೊಂಡು ದೀರ್ಘವಾಗಿ ನಿಂತ್ಕೊಂಡು ತಪಸ್ಸು ಮಾಡುವುದು ಅಂತ ನಾವು ಕಲ್ಪನೆ ಮಾಡಿಕೊಳ್ತೀವಿ ಆದರೆ ಉಪನಿಷತ್ತಲ್ಲಿ ಹೇಳುವ ಹಾಗೆ ತಪಸ್ಸು ಅಂತಂದರೆ ನಿರಂತರವಾಗಿ ಒಂದು ವಸ್ತುವನ್ನೇ ಕುರಿತು ಚಿಂತಿಸಿ ಧ್ಯಾನಿಸುವುದಕ್ಕೆ ತಪಸ್ಸು ಅಂತ ಹೆಸರು ಅವನು ಒನ್ ಒಂಟಿಗಾಲಲ್ಲಿ ಕೂತಿರಲಿ ನಿಂತಿರಲಿ ಪದ್ಮಾಸನ ಹಾಕಿರಲಿ ಇನ್ನೊಂದು ಆಸನ ಹಾಕಿರಲಿ ಮರದ ಅಡಿಯಲ್ಲಿ ಇರಲಿ ಕುಟೀರದ ಒಳಗಿರಲಿ ಎಲ್ಲಿ ಅದು ಮುಖ್ಯ ಅಲ್ಲ ಯಾವುದು ಮುಖ್ಯ ಅಂತಂದರೆ ಒಂದೇ ವಿಷಯವನ್ನು ಕುರಿತು ನಿರಂತರ ಚಿಂತಿಸುವುದಕ್ಕೆ ತಪಸ್ಸು ಅಂಥ ಹೆಸರು ಅದೇ ಧ್ಯಾನ ಅಂತ ನಾವು ಕರೀತೇವೆ ಹೀಗೆ ದೀರ್ಘವಾದ ಧ್ಯಾನ ಮಾಡಿ ಹತ್ತು ವರ್ಷಗಳ ಕಾಲ ಮಾಡಿ ಮತ್ತೆ ಗುರುವಿನ ಬಳಿಗೆ ಬಂದಾಗ ಸತ್ಯ ಕಂಡುಕೊಂಡ ಕೇಳ್ತಾನೆ ಏನು ಕಂಡುಕೊಂಡ್ನೋ ಅದನ್ನು ಅವನು ತಿಳಿಸಿದಾಗ ನಿನಗೆ ಇನ್ನೂ ಸತ್ಯ ದಕ್ಕಲಿಲ್ಲ ಮತ್ತೆ ಹೋಗಿ ಹತ್ತು ವರ್ಷ ತಪಸ್ಸು ಮಾಡು ಹೀಗೆ ಎರಡು ಮೂರು ನಾಲ್ಕು ಸಲ ಅವನು ಕಳಿಸ್ತಾನೆ ಅಂದರೆ ಎಷ್ಟು ವರ್ಷ ಅವನು ಮಾಡಿರ್ತಾನೆ ನಲವತ್ತು ವರ್ಷ ಜೀವನ ಪರ್ಯಂತ ಜೀವನದ ಮುಕ್ಕಾಲು ಭಾಗ ತಪಸ್ಸು ಮಾಡಿ ಅವನಿಗೆ ಸತ್ಯ ಗೋಚರವಾಗಲಿಲ್ಲ ಹೀಗೆ ಕಾಲದ ಮಿತಿಯಿಂದ ಒಂದು ವರ್ಷ ಎರಡು ವರ್ಷ ಅಥವಾ ಹತ್ತು ವರ್ಷ ಇಪ್ಪತ್ತು ವರ್ಷ ಇತ್ಯಾದಿ ತಪಸ್ಸುಗಳನ್ನು ಅಳೆಯಕ್ಕಾಗುವುದಿಲ್ಲ ಒಬ್ಬೊಬ್ಬನ ಮಹಿಮೆ ಅವನ ಬುದ್ಧಿಶಕ್ತಿ ಅವನ ಜೀವನ ಇದೆಲ್ಲವೂ ಕೂಡ ಒಗ್ಗೂಡಿಕೊಂಡು ಬಂದು ಅವನು ಯಾವ ರೀತಿ ಧ್ಯಾನಿಸಿದ ಯಾರಿಗೆ ಯಾವ ಅನುಭವವಾಯಿತು ಇದು ನಮಗೆ ಅಳೆಯುವುದಕ್ಕೆ ಸಾಧ್ಯ ಇಲ್ಲದ ಮಾತು ಒಟ್ಟಿನಲ್ಲಿ ಕೆಲವು ಮಹಾತ್ಮರು ಸತ್ಯವನ್ನು ಕಂಡುಕೊಂಡ್ರು ಎನ್ನುವುದು ನಿಜ ಉಪನಿಷತ್ತು ಅಂದರೆ ವೇದದ ಕೊನೆಯ ಭಾಗಗಳಿಗೆ ಉಪನಿಷತ್ತು ಅಂತ ಹೇಳ್ತಾರೆ ವೇದಾಂತ ಅಂತ ಅದನ್ನು ಕೂಡ ಕರೀತಾರೆ ವೇದ ಅಂತ ಅಂದರೆ ಅಲ್ಲಿ ಕರ್ಮಕಾಂಡ ಅಂತ ಬರ್ತದೆ ಜ್ಞಾನಕಾಂಡ ಅಂತ ಇನ್ನೊಂದು ಭಾಗ ಬರ್ತದೆ ಮೊದಲನೇ ಭಾಗಕ್ಕೆ ಕರ್ಮಕಾಂಡ ಅದರಲ್ಲಿ ಕರ್ಮ ಮುಖ್ಯ ಕರ್ಮ ಅಂತಂದರೆ ಯಜ್ಞಯಾಗಾದಿಗಳನ್ನು ಮಾಡುವಂಥದ್ದು ಯಾವ ರೀತಿಯಲ್ಲಿ ನೈತಿಕವಾದ ಜೀವನವನ್ನು ನಡೆಸುವಂಥದ್ದು ಹೀಗೆ ಕೆಲವೊಂದೊಂದು ನಿಯಮಗಳ ಮೂಲಕ ತಮ್ಮ ಇಡೀ ಕೆಲಸಗಳನ್ನು ಕಾರ್ಯವನ್ನು ಯಜ್ಞಯಾಗಾದಿ ಕ್ರಿಯೆಗಳನ್ನು ಮಾಡ್ತಾ ಒಂದು ರೀತಿಯ ಜೀವನ ನಡೆಸುವಂಥ ಒಂದು ಕ್ರಮ ಕರ್ಮಕಾಂಡದಲ್ಲಿ ಪ್ರಧಾನವಾಗಿ ಕಂಡು ಬಂದರೆ ಉಪನಿಷತ್ತುಗಳಲ್ಲಿ ಜ್ಞಾನ ಮುಖ್ಯ ಸತ್ಯವನ್ನು ಕಂಡುಕೊಳ್ಳುವಂಥ ಸಂಗತಿ ಬಹಳ ಮುಖ್ಯ ಆಧ್ಯಾತ್ಮಿಕ ಅನ್ವೇಷಣೆಯ ಮೂಲಕ ಈ ಜ್ಞಾನವನ್ನು ಹೇಗೆ ಪಡ್ಕೊಳ್ಳುವುದು ಪಡ್ಕೊಂಡ್ರೆ ಅದನ್ನು ಪಡೆದ ನಂತರ ಏನು ಕಂಡುಬರುತ್ತದೆ ಈ ಎಲ್ಲ ವಿವರಣೆಗಳು ಅದರ ಜೊತೆಗೇನೆ ಯಾರು ಸತ್ಯವನ್ನು ಕಂಡುಕೊಂಡ್ರೂ ಅವರ ಅನುಭವ ಅದು ಹೇಗಿತ್ತು ಏನು ಇತ್ಯಾದಿಗಳು ಕೂಡ ಅಲ್ಲಿ ಕಂಡು ಬರ್ತದೆ ಮೊದಲನೆಯದು ಕರ್ಮಕಾಂಡ ನಂತರದ್ದು ಜ್ಞಾನಕಾಂಡ ಅಂತ ಬರ್ತದೆ ಈ ಜ್ಞಾನಕಾಂಡದಲ್ಲಿ ಪ್ರಧಾನವಾಗಿ ಬರುವುದು ಉಪನಿಷತ್ತು ಹಾಗಾಗಿ ವೇದದ ಅಂತ ಅಂತ ಅದನ್ನು ಕರೀತಾರೆ ಒಟ್ಟಿನಲ್ಲಿ ವೇದ ಮತ್ತು ವೇದಾಂತ ಅಂದರೆ ಅದೆರಡು ಒಂದೇ ಆ್ಯಕ್ಚುಯಲಿ ನಿಜವಾಗಿ ವ್ಯತ್ಯಾಸ ಇಲ್ಲ ವೇದದ ಒಂದು ಕೊನೆಯ ಭಾಗ ಅಷ್ಟೆ ಅದರ ವಿಶೇಷತೆ ಏನು ಅಂತಂದರೆ ನಾವು ತಿಳ್ಕೊಳ್ಳುವ ಹಾಗೆ ಅದು ಈ ವೇದಾಗಲಿ ವೇದಾಂತ ಆಗಲಿ ಸತ್ಯವನ್ನು ಅನ್ವೇಷಣೆ ಹಾಗೂ ಆ ಅನ್ವೇಷಣೆಯಿಂದ ಋಷಿಗಳು ಕಂಡುಕೊಂಡಂಥ ಅನುಭವ ಆ ಅನುಭವದ ನಿರೂಪಣೆ ಅದಷ್ಟೇ ಈ ವೇದಾಂತ ಅಂತ ಕರೆಯಲ್ಪಡ್ತದೆ ಆದರೆ ವೇದಾಂತ ಎನ್ನುವ ಆ ಐಡಿಯಾ ಇದೆಯಲ್ಲ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಅಂತ ಭಾವಿಸಬಾರ್ದು ಅತ್ಯಂತ ವಿಶಾಲವಾದಂಥ ಅರ್ಥ ಅದಕ್ಕೆ ಇದೆ ಇವತ್ತು ಯಾರೋ ಒಬ್ಬ ಈ ಉಪನಿಷತ್ತಿನ ಮಂತ್ರಗಳನ್ನೆಲ್ಲ ಪಠನ ಮಾಡಿ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟು ಅವನು ಸಾಧನೆ ಮಾಡಿ ಧ್ಯಾನ ಮಾಡಿ ಉಪನಿಷತ್ತುಗಳಲ್ಲಿ ಹೇಳಿದಂಥ ಈ ತತ್ವವನ್ನು ಅವನು ಅನುಭವಿಸಿದರೆ ಅವನು ಅದೇ ಋಷಿ ಕಂಡುಕೊಂಡಂಥ ಅನುಭವನೂ ಅನುಭವಗಳನ್ನು ಪಡಿತಾನೆ ಅದೇ ಸತ್ಯಗಳನ್ನು ಹೊಸ ರೀತಿಯಲ್ಲಿ ಅವನು ಹೇಳಿದರೆ ಅದು ವೇದಾಂತಕ್ಕೆ ಹೊಸ ಅಡಿಷನ್ ಆಗುತ್ತದೆ ಹೊಸದಾಗಿ ಒಂದು ಸೇರ್ಪಡೆ ಆಗಬಹುದು ಗೊತ್ತಿಲ್ಲ ಇದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಅನುಭವಗಳು ಏನೇನಿವೆ ಆಧ್ಯಾತ್ಮಿಕವಾದದ್ದು ಅದು ಉಪನಿಷತ್ತುಗಳಲ್ಲಿ ಹೇಳಿರುವ ಆ ಸತ್ಯಗಳಿಗೆ ಹೊಂದಿಕೆ ಆದರೆ ಅದನ್ನು ವೇದಾಂತ ಅಂತ ನಾವು ಹೇಳಬೇಕಾದೀತು ಹೀಗೆ ಅದು ವಿಸ್ತಾರವಾಗ್ತಾ ಇದೆ ಒಂದು ಕಾಲಕ್ಕೆ ಮುಗಿಯಿತು ಅಂತ ನಮಗೆ ಹೇಳೋಕ್ಕಾಗಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಋಷಿಗಳು ಅದನ್ನು ಕಂಡುಕೊಂಡಲ್ಲಿಗೆ ಅದು ಮುಗಿತು ಅಂತ ನಾವು ಹೇಳೋಕ್ಕಾಗಲ್ಲ ಇವತ್ತಿಗ ಒಬ್ಬ ಹೊಸ ವ್ಯಕ್ತಿ ಹೊಸ ಅನುಭವ ಪಡೆದರೆ ಅದು ವೇದಾಂತದ ಇನ್ನೊಂದು ರೀತಿಯ ವಿಸ್ತಾರವಾದ ರೂಪವಾಗ್ತದೆ ಒಟ್ಟಿನಲ್ಲಿ ಅನುಭವ ಜ್ಞಾನ ಇದು ಇಲ್ಲಿ ಮುಖ್ಯ ಹೀಗೆ ನೋಡುವಾಗ ನಾವು ಉಪನಿಷತ್ತನ್ನು ಒಂದು ಅಂತ ನೋಡದೆ ಹತ್ತಾರು ಉಪನಿಷತ್ತುಗಳು ಅಂತ ನೋಡಿಕೊಂಡ್ರೆ ವೇದಗಳು ಒಟ್ಟಾಗಿ ನಾಲ್ಕು ಅಂತ ನಾವು ಹೇಳುತ್ತೇವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮೂಲತಃ ಜ್ಞಾನದಲ್ಲಿ ಈ ವಿಭಾಗ ಇಲ್ಲ ವೇದಗಳನ್ನು ಜ್ಞಾನ ಅಂತ ನಾವು ನೋಡಿದ್ರೆ ಅಲ್ಲಿ ವಿಭಾಗ ಇಲ್ಲ ಆದರೆ ಅದನ್ನು ಬರೆದಿಟ್ಟು ಬರೆದಿಟ್ಟು ವಿಸ್ತಾರ ಮಾಡಿಬಿಟ್ರು ಒಬ್ಬನಿಗೆ ಒಂದು ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡೋದಕ್ಕೆ ಕಷ್ಟ ಆಯಿತು ಅಥವಾ ಒಂದು ಪರಂಪರೆಯಲ್ಲಿ ಎಲ್ಲವನ್ನು ಅಭ್ಯಾಸ ಮಾಡುವುದು ಅಸಾಧ್ಯ ಆಯಿತು ಅಂತಾದಾಗ ಹೀಗಾದರೆ ಇದನ್ನು ಓದೋರ ಸಂಖ್ಯೆ ಕಡಿಮೆ ಆಗುತ್ತೆ ವೇದಾನುಷ್ಠಾನ ಮಾಡುವಂಥವರ ಒಂದು ಸಂಪ್ರದಾಯ ನಾಶವಾಗುತ್ತೆ ಆದ ಕಾರಣ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಆರಂಭದಲ್ಲಿ ಎಲ್ಲ ನೆನಪಿನಲ್ಲಿರ್ತಿತ್ತು ಇಡೀ ವೇದವನ್ನು ನೆನಪಿನಲ್ಲಿ ಶಕ್ತಿಯಿಂದ ಹಿಡಿದಿಟ್ಟುಕೊಂಡು ಅಧ್ಯಯನ ಮಾಡ್ತಾಯಿದ್ರು ಕ್ರಮೇಣ ಆ ನೆನಪಿನ ಶಕ್ತಿ ತಲೆಮಾರಿನಿಂದ ತಲೆಮಾರಿ ಕಡಿಮೆ ಬಂತು ಆಗ ಒಬ್ಬ ವೈದಿಕ ಅಥವಾ ಒಬ್ಬ ಋಷಿ ತನ್ನ ನಾಲ್ಕು ಮಂದಿ ಶಿಷ್ಯರಿಗೆ ಒಂದೊಂದು ವೇದವನ್ನು ಹೇಳ್ಕೊಟ್ಟ ಹೀಗಾದರೂ ಅದು ಉಳ್ಕೊಳ್ಳಿ ಇಲ್ಲಿದ್ರೆ ನಾಶವಾಗಿ ಹೋಗುತ್ತೆ ಮುಂದೆ ಮುಂದೆ ಬರುವ ತಲೆಮಾರಿನವರಿಗೆ ನೆನಪಿನ ಶಕ್ತಿ ಕಡಿಮೆ ಇರ್ತದೆ ಈಗಲೇ ಈ ಅವಸ್ಥೆ ಆಗಿದೆ ಆದ ಕಾರಣ ಎಲ್ಲ ವೇದಗಳನ್ನು ಒಬ್ಬನೇ ಅಧ್ಯಯನ ಮಾಡಿ ಇಟ್ಕೊಳ್ಳೋದು ಕಷ್ಟ ಅಂತಾದರೆ ಕಡೆ ಪಕ್ಷ ನಮ್ಮ ನಾಲ್ಕು ಮಕ್ಕಳು ನಾಲ್ಕು ವೇದಗಳನ್ನು ಕಲ್ತ್ಕೊಳ್ಳಿ ಆ ಮುಖಾಂತರ ನಾಲ್ಕು ಪರಂಪರೆಯಾಗಿ ಅದು ಮುಂದುವರಿಯಲಿ ಅಂತ ಅದನ್ನು ವಿಂಗಡಿಸ್ತ ವ್ಯಾಸ ಮಹರ್ಷಿಗಳು ವೇದವನ್ನು ವಿಂಗಡಣೆ ಮಾಡಿದರು ಅಂತ ನಾವು ಓದ್ತೇವೆ ಆದ ಕಾರಣ ನಾಲ್ಕು ವೇದಗಳು ಅಂತ ವಿಂಗಡಣೆ ಆಯಿತು ನಾಲ್ಕು ಸಂಪ್ರದಾಯಗಳಲ್ಲಿ ನಾಲ್ಕು ಪರಂಪರೆಗಳಲ್ಲಿ ಅದು ಹರಿದು ಬಂತು ಮೂಲತಃ ಇದೆಲ್ಲವೂ ಕೂಡ ಒಂದು ಜ್ಞಾನ ಅಷ್ಟೆ ನಾಲ್ಕು ವೇದಗಳನ್ನು ಮತ್ತೆಯವರಾದರೂ ಅಧ್ಯಯನ ಮಾಡಿ ಆ ಒಂದು ಜ್ಞಾನವನ್ನು ಪಡೆಯುವುದಕ್ಕೆ ಯತ್ನಿಸಿದರೆ ಅದು ಆ ಮೂಲ ಜ್ಞಾನವನ್ನೇ ಮತ್ತೆ ನಾವು ಗಳಿಸ್ಕೊಂಡು ಹಾಗಾಗ್ತದೆ ಆದ್ದರಿಂದ ಈ ಜ್ಞಾನವನ್ನು ಅನುಕೂಲಕ್ಕೋಸ್ಕರ ಹಲವು ರೀತಿಯಲ್ಲಿ ವಿಂಗಡಿಸಿ ಬೇರೆ ಬೇರೆಯಾಗಿ ಇದು ಕಠೋಪನಿಷತ್ತು ಇದು ತೈತ್ಯರಿ ಇದು ಈಶೋಪನಿಷತ್ತು ಅಂತ ನಾವು ಓದ್ತೇವೆ ಮನಃ ಮೂಲತಃ ಜ್ಞಾನದಲ್ಲಿ ವಿಂಗಡ ವಿಂಗಡನೆ ಇಲ್ಲ ಚೈತ್ರಿ ಒಂದು ಸಂಗತಿ ಹೇಳಿದ್ದಿದ್ರೆ ವಿಶೇಷವಾದದ್ದು ಅದು ಇಲ್ಲಿಗೂ ಅಪ್ಲೈ ಆಗ್ತದೆ ನೀವು ಎಲ್ಲಿ ಒಂದು ಸೂಕ್ತಗಳಿಂದ ಸೇರಿದಂತ ಒಂದು ವಿಂಗಡನೆಯನ್ನು ಕಾಣ್ತೀರಿ ಕಠೋ ಅದರಲ್ಲಿ ಕೆಲವು ಮಂತ್ರಗಳು ಮಾತ್ರ ಸೇರಿಕೊಂಡಿವೆ ಅಲ್ಲಿ ಎಲ್ಲ ವಿಚಾರಗಳು ಬರುವುದು ಸಾಧ್ಯ ಇಲ್ಲ ಅನೇಕ ಅಂಶಗಳು ಬೃಹದಾರಣ್ಯಕದಲ್ಲಿ ಬರುತ್ತವೆ ಇಲ್ಲಿ ಬರುವುದಿಲ್ಲ ಅಥವಾ ಇಲ್ಲಿ ಬರುವ ಕೆಲವು ಅಂಶಗಳು ಬೇರೆ ಒಂದು ಕಡೆ ಬರುತ್ತವೆ ಹಾಗಂತ ಅಂದ ಮಾತ್ರಕ್ಕೆ ಇದು ಕೇವಲ ಕಟೋಪನಶತ್ತಿನ ವಿಚಾರ ಅದು ಬೇರೆ ಅಂತ ಹೇಳೋಕ್ಕಾಗುವುದಿಲ್ಲ ವೇದಾಂತ ಅಂತಂದರೆ ಒಟ್ಟಿನಲ್ಲಿ ಜ್ಞಾನ ಆದ್ದರಿಂದ ಆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಹಲವು ಕಡೆ ಹರಡಿದಂಥ ಹಲವು ವಿಚಾರಗಳನ್ನು ಸಮಾಹಾರ ಮಾಡಿ ಒಂದುಗೂಡಿಸಿ ಅದರ ಸಮನ್ವಯವನ್ನು ಕಂಡುಕೊಂಡ್ರೆ ನಮಗೆ ಉಪನಿಷತ್ತಿನ ನಿಜವಾದ ಅಂತರಾರ್ಥ ಅರ್ಥವಾಗುತ್ತೆ ಆದ್ದರಿಂದ ಇಲ್ಲಿ ನಡು ನಡುವೆ ಭಾಷ್ಯದಲ್ಲಿ ಅನೇಕ ಬೇರೆ ಉಪನಿಷತ್ತುಗಳ ವಿಚಾರಗಳನ್ನು ಸೇರಿಸ್ಕೊಳ್ತಾರೆ ಅಲ್ಲಿಂದ ಕೆಲವು ಮಂತ್ರಗಳನ್ನು ಕೂಡ ಉದ್ಧರಿಸಿ ಇಲ್ಲಿ ಹೀಗೆ ಹೇಳಿದೆ ಅಂತ ಹೋಲಿಕೆನೂ ಮಾಡ್ತಾರೆ ಒಟ್ಟಿನಲ್ಲಿ ಎಲ್ಲ ಕಡೆ ಸಮನ್ವಯದ ಕೆಲವೊಂದೊಂದು ಸಂಗತಿಗಳು ಕಂಡು ಬರ್ತವೆ ಅಂತ ಅಲ್ಲಿಂದ ತಂದು ಎಳೆದು ಇಲ್ಲಿಗೆ ಹಾಕಿದರು ಇಲ್ಲಿ ಹೇಳದ ವಿಚಾರವನ್ನು ಹೇಳಿದ್ದಾರೆ ಇತ್ಯಾದಿ ನಾವು ವಿಭಜಿಸಿ ನೋಡಿದರೆ ಅದು ನಮ್ಮ ಮನಸ್ಸಿನ ವಿಭಜನೆ ಆಗುತ್ತೆ ವಿರೋಧ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಕಂಡುಕೊಂಡ ಹಾಗೆ ಆಗೋದಿಲ್ಲ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಹದಿನೆಂಟು ಅಧ್ಯಾಯಗಳಲ್ಲಿ ಏಳುನೂರು ಶ್ಲೋಕಗಳಲ್ಲಿ ಹರಡಿದಂಥ ಈ ಭಗವದ್ಗೀತೆಯನ್ನು ರಣಾಂಗಣದ ಮಧ್ಯೆ ನಿಂತುಕೊಂಡು ಅರ್ಜುನನಿಗೆ ಇವನು ಬೋಧಿಸ್ತಾ ಕೂತ್ಕೊಂಡ್ರೆ ಶತ್ರುಗಳು ಬಂದು ಇವರನ್ನೆಲ್ಲ ಯಾಕೆ ನಾಶ ಮಾಡಿ ಕೊಲ್ಲ ಇವರು ಇಲ್ಲಿ ಬೋಧನೆ ನಡೀತಾ ಇದೆ ಅಲ್ಲಿ ಯುದ್ಧದಲ್ಲಿ ಹೋರಾಟ ನಡೆಸ್ತಾ ಇದ್ದವರು ಬಂದು ಇಲ್ಲಿ ಹೋರಾಡಿ ಇವರನ್ನು ಕೊಲ್ಲಬಹುದಾಗಿತ್ತಲ್ಲ ಇತ್ಯೆ ಕೆಲವರು ವಿಚಿತ್ರವಾದಂಥ ವಾದಗಳನ್ನೆಲ್ಲ ಹೇಳೋರೇ ಇದ್ದಾರೆ ಮುಖ್ಯವಾದ ಸಂಗತಿ ಅಂತಂದರೆ ಭಗವದ್ಗೀತೆಯನ್ನು ನಾವು ಶ್ಲೋಕಗಳು ಅಂತ ನೋಡುವುದಕ್ಕೆ ಸಾಧ್ಯ ಇಲ್ಲ ರಣಾಂಗಣದಲ್ಲಿ ಅವನು ಶ್ಲೋಕಗಳನ್ನು ಹೇಳ್ತಾ ನಿಂತುಕೊಳ್ಳೇ ಇಲ್ಲ ಮೊದಲನೇದಾಗಿ ಅವನು ಕೊಟ್ಟದ್ದು ಜ್ಞಾನ ಅರ್ಜುನನಿಗೆ ಮಂಕು ಕವಿದು ಹೋಯಿತು ಒಂದು ಕ್ಷಣ ಮನಸ್ಸಿನಲ್ಲಿ ಒಂದು ಕ್ಷಣ ಭೀರುತ್ವ ಭಯ ಬಂದುಬಿಟ್ಟಿತು ಇದ್ದಕ್ಕಿದ್ದ ಹಾಗೆ ಅವನ ಮನಸ್ಸಿನಲ್ಲಿ ಸಂದೇಹ ನನ್ನ ಬಾಂಧವರ ಬಾಂಧವರನ್ನು ನಾನು ಕೊಂದುಬಿಟ್ರೆ ಅದು ಪಾಪವಲ್ಲವೇ ಅಂತ ಹೀಗೆ ನಾನಾ ಬಗೆಯ ತರ್ಕಗಳನ್ನೆಲ್ಲ ಮಾಡ್ತಾ ಯುದ್ಧಕ್ಕೆ ಹಿಂಜರಿದ ನಿಜವಾದ ಕಾರಣ ಅವನಿಗೆ ಭಯ ಅದರ ಹಿನ್ನೆಲೆಯಾಗಿ ಅವನಿಗೆ ಅಜ್ಞಾನ ಕೂಡ ಕವಿದು ಹೋಯಿತು ಆ ಕ್ಷಣದಲ್ಲಿ ಏನು ಮಾಡಬೇಕು ಗೊತ್ತಾಗದೆ ಕೃಷ್ಣನನ್ನು ಕೇಳ್ತೇನೆ ನನಗೆ ನೀನು ಹೇಳಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ ಅನೇಕ ಸಲ ನಮಗೆ ಹೀಗಾಗುತ್ತೆ ಎಷ್ಟೇ ನಾವು ಚೆನ್ನಾಗಿ ಮನಸ್ಸು ದೃಢವಾಗಿದೆ ಅಂತ ತಿಳ್ಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲಸ ಮಾಡುವಾಗ ನಾನು ಪೂರ್ತಿ ತಪ್ಪು ಮಾಡ್ತಾ ಇದ್ದೀನ ನಾನು ಅಂದ್ಕೊಂಡಿರೋದೆಲ್ಲ ಸುಳ್ಳೆ ಹಾಗಾದರೆ ಯಾಕೆ ಅಂತ ಒಂದು ರೀತಿ ಗೊಂದಲಕ್ಕೊಳಗಾಗೋದು ಉಂಟು ಯಾವ ರೀತಿ ಪ್ರಯತ್ನಿಸಿದ್ರೂ ನಮಗೆ ಉತ್ತರ ಸಿಗದೆ ಹೋದರೆ ನಾವು ಸ್ವಲ್ಪ ತಿಳಿದವ್ರ ಹೋಗ್ತೇವೆ ಅರ್ಜುನ್ ಅದನ್ನೇ ಮಾಡ್ದ ಕೃಷ್ಣ ಏನು ಮಾಡ್ದೆ ತ ಕೃಷ್ಣ ಏನಾಗಿದೆ ಇವನ ಸಮಸ್ಯೆ ಅದನ್ನು ಪರಿಹಾರ ಮಾಡುವುದಕ್ಕೆ ಅವನು ದಿವ್ಯ ದೃಷ್ಟಿಯ ಒಂದು ಜ್ಞಾನವನ್ನು ಕೊಟ್ಟ ಏಳುನೂರು ಶ್ಲೋಕ ಕೃಷ್ಣ ಹೇಳಲಿಲ್ಲ ಕೃಷ್ಣ ಕೊಟ್ಟ ಜ್ಞಾನ ಏನು ಎನ್ನುವುದು ವ್ಯಾಸ ಮಹರ್ಷಿಗಳಿಗೆ ಗೊತ್ತಿತ್ತು ಋಷಿಗಳಿಗೆ ಅನೇಕ ಬಗೆಯ ಸಾಧನೆಗಳಿಂದ ಭಗವಂತ ಪ್ರತ್ಯಕ್ಷನಾಗಿ ಈ ಕಥೆಗಳನ್ನೆಲ್ಲ ಹೇಳಬಹುದು ಅಥವಾ ಅವನು ಇದನ್ನೆಲ್ಲ ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇದೆ ವ್ಯಾಸ ಮಹರ್ಷಿಗಳು ಈ ಭಗವದ್ಗೀತೆ ಎನ್ನುವಂಥ ಒಂದು ಈ ಸನ್ನಿವೇಶದಲ್ಲಿ ಅರ್ಜುನನಿಗೆ ಕೃಷ್ಣ ಕೊಟ್ಟ ಉಪದೇಶ ಅಥವಾ ಆ ಜ್ಞಾನ ಏನಿದೆ ಅದನ್ನು ಯಾವುದದು ಜ್ಞಾನ ಅಂತ ವಿಸ್ತಾರವಾಗಿ ಬರೆದ್ರು ಕೃಷ್ಣ ಕೊಟ್ಟಿದ್ದು ಜ್ಞಾನ ವ್ಯಾಸ ಮಹರ್ಷಿಗಳು ಕೊಟ್ಟಿದ್ದು ಭಗವದ್ಗೀತೆ ಇದನ್ನು ಈ ರೀತಿಯಾಗಿ ನಾವು ತಿಳಿದುಕೊಳ್ಳದೆ ಬೇರೆ ರೀತಿಯಲ್ಲಿ ತಿಳ್ಕೊಂಡ್ರೆ ಅಬದ್ಧವಾದಂಥ ಅಂದರೆ ಈ ಕುತರ್ಕಕ್ಕೆಂದು ಹೇಳ್ತಾರಲ್ಲ ತರ್ಕಕ್ಕೆ ವಿರುದ್ಧವಾಗಿ ಮಾತಾಡುವಂಥ ಕೆಲವೊಂದು ಸಂಗತಿಗಳೆಲ್ಲ ಬರ್ತವೆ ರಣಾಂಗಣದಲ್ಲಿ ಕುಳಿತುಕೊಂಡು ಏಳುನೂರು ಶ್ಲೋಕ ಅವನು ಪಾರಾಯಣ ಮಾಡಿದ ಅಥವಾ ಉಪದೇಶ ಮಾಡಿದ ಇತ್ಯಾದಿ ಎಲ್ಲ ಹೇಳಬೇಕಾಗುತ್ತೆ ಕೃಷ್ಣ ಜ್ಞಾನ ಕೊಟ್ಟ ಅಂತ ಹೇಳಿದೆ ಹೊರತು ಏಳ್ನೂರು ಶ್ಲೋಕ ಹೇಳಿದ ಅಂತ ಎಲ್ಲೂ ಕೂಡ ಹೇಳಿಲ್ಲ ಇದೇ ರೀತಿಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳ್ತಾನೆ ಎಂಟನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾನೆ ಒಂದಕ್ಕೊಂದು ಸಂಬಂಧ ಇಲ್ಲ ವಿರುದ್ಧವಾಗಿದೆ ಆಮೇಲೆ ಆರಂಭದಲ್ಲಿದ್ದಾಗೆ ಕೊನೆಯಲ್ಲಿಲ್ಲ ಇತ್ಯಾದಿ ಎಲ್ಲ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಹೊರಟರೆ ಅದೊಂದು ಗ್ರಂಥ ಏನಲ್ಲ ಬರೆದವನಿಗೆ ತೊಂದರೆ ಒಟ್ಟಿನಲ್ಲಿ ಅದನ್ನು ಜ್ಞಾನ ಎನ್ನುವುದಾಗಿ ನಾವು ನೋಡದೇ ಇದ್ದರೆ ಬಹಳ ತೊಂದರೆ ಇದೇ ರೀತಿ ಉಪನಿಷತ್ನಲ್ಲಿ ಕೂಡ ಅದನ್ನು ಒಂದು ಸಮಗ್ರವಾದ ಅಥವಾ ಅಲೌಕಿಕವಾದಂಥ ಆಧ್ಯಾತ್ಮಿಕ ಜ್ಞಾನ ಅಂತ ಅದನ್ನು ನೋಡಬೇಕೇ ವಿನಃ ಈ ಮಂತ್ರಗಳಾಗಲಿ ಈ ಉಪನಿಷತ್ತು ಎನ್ನುವ ವಿಭಾಗವಾಗಲಿ ಅಥವಾ ಇಂಥ ಒಂದು ತತ್ವ ಇಲ್ಲಿ ಹೇಳಿರುವಂಥ ಈ ಬಗೆಯ ತತ್ವ ಅದನ್ನು ಪ್ರತ್ಯೇಕ ಅಂತ ನಾವು ಭಾವಿಸಿಕೊಂಡು ತಿಳ್ಕೊಳ್ಬಾರ್ದು ಹಲವು ತತ್ವಗಳ ಮೂಲಕ ಹಂತ ಹಂತವಾಗಿ ಅತ್ಯುನ್ನತವಾದ ಆತ್ಮತತ್ವವನ್ನು ನಾವು ತಲುಪುವುದಕ್ಕೆ ಈ ಉಪನಿಷತ್ತುಗಳ ಹಲವು ಬಗೆಯ ವಿಚಾರಗಳನ್ನು ಗಮನಿಸ್ತಾ ಹೋಗಬೇಕು ಅಂತಿಮವಾಗಿ ನಮಗೆ ಉಪನಿಷತ್ತು ಅರ್ಥವಾಗುವುದು ಯಾವಾಗ ಹತ್ತು ಪುಸ್ತಕಗಳನ್ನು ಅಥವಾ ಸಾವಿರ ಗ್ರಂಥಗಳನ್ನು ಓದಿದ್ರಿಂದಲ್ಲ ನೂರಾರು ಪ್ರವಚನಗಳನ್ನು ಕೇಳಿದರಿಂದಲ್ಲ ಅಥವಾ ಎಷ್ಟೆಷ್ಟೋ ರೆಕಾರ್ಡ್ಗಳನ್ನೆಲ್ಲ ನಾವು ಉರುಹಾಕಿದ್ರಿಂದಲ್ಲ ನಿಜವಾಗಿ ಉಪನಿಷತ್ತು ಅರ್ಥವಾಗುವುದು ಇಲ್ಲಿ ಹೇಳಿರುವ ಈ ಜ್ಞಾನವನ್ನು ಸ್ವತಃ ನಾವು ಪಡೆದಾಗಲಿ ಅಂದರೆ ಸಾಕ್ಷಾತ್ಕಾರದಲ್ಲೇ ಉಪನಿಷತ್ತು ಸರಿಯಾಗಿ ಅರ್ಥ ಆಗುವುದು ಅಲ್ಲಿಯ ತನಕ ನಮ್ಮದೇನಿದ್ರೂ ಕೂಡ ಬೇರೆ ಬೇರೆ ಪ್ರಯತ್ನದ ವಿವಿಧ ಹಂತಗಳು ಅಷ್ಟು ಮಾತ್ರ ಆಗಿರ್ತದೆ ಹನ್ನೆರಡನೇ ಮಂತ್ರ ಇದರಲ್ಲಿ ಏಷಸರ್ವ ಭೂತು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರೆಯ ಬುದ್ಧ್ಯಾ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಹೇಳಲಾಗಿದೆ ಇದರಲ್ಲಿ ಅನೇಕ ಸಂಗತಿಗಳು ಸೂಚಿತವಾಗಿದೆ ಎಲ್ಲ ಭೂತಗಳಲ್ಲಿ ಒಂದನೆಯ ವಿಚಾರ ಬರುತ್ತದೆ ಅಲ್ಲಿಯ ತನಕದ ಕರ್ಮಕಾಂಡದಲ್ಲಾಗಲಿ ಅಥವಾ ವೇದದ ಬೇರೆ ಬೇರೆ ಭಾಗಗಳಲ್ಲಾಗಲಿ ದೇವರು ಅಂತ ಇರುವ ಕಲ್ಪನೆ ಬೇರೆ ಇಂದ್ರ ವರುಣ ರುದ್ರ ಮರುತ್ ಅಗ್ನಿ ಇವರೆಲ್ಲ ಒಂದೊಂದು ರೀತಿಯ ದೇವತೆಗಳು ಇವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದರೆ ವೇದಗಳಲ್ಲಿ ನಾನಾ ಬಗೆಯ ವಿವರಣೆಗಳು ಬರ್ತವೆ ಅಗ್ನಿಗೆ ಆಹುತಿ ಕೊಟ್ಟಾಗ ಆಯಾ ದೇವತೆಗಳು ಬಂದು ನಿಂತು ಪ್ರಸನ್ನರಾಗಿ ಇವರ ಹವಿಸ್ಸನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ ಅಂತ ಒಂದು ವಿಚಾರ ಬರುತ್ತೆ ಮುಗಿಲುಗಳ ಮೋಡಗಳ ಆಚೆಗೆ ಅವನು ನಿಂತುಕೊಂಡು ಅವರೆಲ್ಲ ನೋಡ್ತಾರೆ ಸ್ವರ್ಗಲೋಕದಲ್ಲಿ ಇದ್ದುಕೊಂಡು ದೇವದೇವತೆಗಳು ಮನುಷ್ಯರನ್ನು ಆಳ್ತಾರೆ ಇಂಥ ವಿವರಣೆಗಳೆಲ್ಲ ಬರ್ತವೆ ಆದರೆ ಎಲ್ಲೂ ವೇದದ ಆರಂಭದ ಭಾಗದಲ್ಲಿ ಭೌತ ಅಥವಾ ಜೀವಿಗಳ ಅಂತರಂಗದಲ್ಲಿ ಭಗವಂತ ಇದ್ದಾನೆ ಎನ್ನುವಂಥ ವಿಚಾರ ಹೆಚ್ಚು ಬರುವುದಿಲ್ಲ ಉಪನಿಷತ್ತುಗಳು ಒಂದು ರೀತಿಯಲ್ಲಿ ರೆವಲ್ಯೂಷನ್ ಕ್ರಾಂತಿಕಾರಕವಾದಂಥ ಚಿಂತನೆ ಮಾಡಿದ್ದು ನಮಗೆ ಕಂಡು ಬರ್ತದೆ ಅಲ್ಲಿಯ ತನಕ ಇದ್ದಂಥ ಒಂದು ಭಾವನೆಗಳಿಗೆ ಸಂಪೂರ್ಣವಾಗಿ ಭಿನ್ನ ರೀತಿಯಲ್ಲಿ ಆಲೋಚಿಸುವ ಒಂದು ಕ್ರಮ ಕಂಡು ಬರ್ತದೆ ಕ್ರಾಂತಿ ಅಂದರೆ ಅದೇನೆ ಅಲ್ಲಿ ತನಕ ಇದ್ದಂಥದ್ದಕ್ಕೆ ಒಂದು ಪ್ರತ್ಯೇಕವಾದದ್ದು ಸಂಪೂರ್ಣವಾಗಿ ಬದಲಾದ ಒಂದು ಕ್ರಮವನ್ನು ಯಾರಾದರೂ ನೀಡಿದರೆ ಅದಕ್ಕೆ ಕ್ರಾಂತಿ ಅಂತ ಹೆಸರು ಅಲ್ಲಿಯವರೆಗೆ ಮನುಷ್ಯ ಎಲ್ಲಿ ಭಗವಂತ ಇದ್ದಾನೆ ಹುಡುಕ್ತಾ ಇದ್ದ ನೀರಿನಲ್ಲಿದ್ದಾನ ಬೆಂಕಿಯಲ್ಲಿದ್ದಾನ ಪ್ರಾಕೃತಿಕ ವಿಕೋಪಗಳಲ್ಲೆಲ್ಲ ಭಗವಂತನ ಶಕ್ತಿಯನ್ನು ಕಂಡುಕೊಂಡು ಅದನ್ನೇ ಆರಾಧಿಸುವುದಕ್ಕೆ ಹೊರಟ ಖಾಡ್ಗಿಚ್ಚು ಬಂದು ಎಲ್ಲವನ್ನು ಧ್ವಂಸ ಮಾಡಿಕೊಂಡು ಋಷಿಗಳ ಆಶ್ರಮವೂ ಇಲ್ಲ ದೊಡ್ಡ ದೊಡ್ಡ ನಗರಗಳೂ ಇಲ್ಲ ರಾಜ್ಯವನ್ನೇ ಕಬಳಿಸುವುದಕ್ಕೆ ಹೊರಟಿದೆ ಅಂಥ ಅರಣ್ಯ ಹಿಂದೆ ಇತ್ತು ಅಂಥ ಸಮಯದಲ್ಲಿ ಬೆಂಕಿಯ ಅಥವಾ ಅಗ್ನಿಯ ಮಹಾಶಕ್ತಿಯ ಮುಂದೆ ಮನುಷ್ಯ ಕಂ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟ ಆಗ ಅವನಿಗೆ ಸಹಜವಾಗಿಯೇ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಇದು ಕೇವಲ ಬೆಂಕಿ ಅಲ್ಲ ಇದರ ಹಿಂದೆ ಒಂದು ಅಲೌಕಿಕವಾದ ಅಮಾನುಷವಾದ ಮನುಷ್ಯನನ್ನು ಮೀರಿದ್ದೇ ಅಮಾನುಷ ಅಂಥ ಶಕ್ತಿ ಇದೆ ಅಂತ ಅದನ್ನು ಆರಾಧಿಸಿದರೆ ಅದನ್ನೇ ಬೇಡಿಕೊಂಡ್ರೆ ಪ್ರಸನ್ನವಾದರೆ ನಮಗೆ ಇದರಿಂದ ಮುಕ್ತಿ ದೊರಕಬಹುದು ಈ ಅಪಾಯದಿಂದ ನಾವು ಪಾರಾಗಬಹುದು ಎನ್ನುವಂಥ ಒಂದು ಆ ಭಯದಿಂದ ಕೂಡಿದ ಭಕ್ತಿಯ ಭಾವ ಅಲ್ಲಿತ್ತು ಹೀಗೆ ಬೆಂಕಿಯನ್ನು ಆರಾಧಿಸ್ತಾ ಅದೇ ರೀತಿಯಲ್ಲಿ ಆಕಾಶವನ್ನು ಆರಾಧಿಸ್ತಾನೆ ನಿಸರ್ಗದ ನಾನಾ ಬಗೆಯ ಪ್ರಕಾರಗಳನ್ನೆಲ್ಲ ಆರಾಧಿಸ್ತಾನೆ ಸೂರ್ಯನನ್ನು ಆರಾಧಿಸ್ತಾನೆ ಮುಂದೆ ಮನುಷ್ಯನ ಅನ್ವೇಷಣೆ ನಿಲ್ಲಿಲ್ಲ ಯಾಕಂದರೆ ಅವನಿಗೆ ಸರಿಯಾದ ಉತ್ತರ ಸಿಗಲಿಲ್ಲ ಕೇವಲ ವಿಭಿನ್ನವಾದ ಪ್ರಾಕೃತಿಕ ಶಕ್ತಿಗಳ ಹಿಂದೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಅವನಿಗೆ ಪೂರ್ಣವಾಗಿ ಉತ್ತರವನ್ನು ಕೊಡಲಿಲ್ಲ ಇನ್ನು ಎಲ್ಲೋ ಇದೆ ಅಂತ ಆಳವಾಗಿ ಧ್ಯಾನಿಸ್ತಾ ಹೋದ ಉಪನಿಷತ್ ಕಾಲದ ಅಥವಾ ಅತ್ಯಂತ ಪ್ರಾಚೀನ ಕಾಲದ ಋಷಿಗಳ ಒಂದು ವಿಶೇಷ ಗುಣ ಅಂತಂದರೆ ಅವರು ಎಲ್ಲೂ ಕೂಡ ನಿಲ್ಲಲಿಲ್ಲ ಅಂತಿಮವಾದ ಸತ್ಯ ಗೋಚರವಾಗುವ ಕೂಡ ಬೇರೆ ಬೇರೆ ಬಗೆಯಲ್ಲಿ ತಪಸ್ಸು ಮಾಡಿದರು ಸಾಧನೆ ಮಾಡಿದರು ಯಾಗಯಜ್ಞಾದಿಗಳನ್ನು ಮಾಡಿದರು ಏನೇನು ಸಾಧನೆಗಳ ಇದ್ರು ಅದನ್ನೆಲ್ಲ ಮಾಡಿದರು ಕೊನೆಗೆ ಅವನಿಗೆ ಒಂದು ಸಲ ಇದ್ದಕ್ಕಿದ್ದ ಹಾಗೆ ಅನ್ನಿಸಕ್ಕೆ ಶುರುವಾಯಿತು ನಾನು ಎಲ್ಲೆಲ್ಲೋ ಹುಡ್ಕತಾ ಇದ್ದರೆ ಈ ಸತ್ಯ ಕಾಣುವುದಿಲ್ಲ ಇದೆಲ್ಲೋ ಒಳಗಡೆ ಇದೆ ಅಂತ ಅವನು ಮ ತನ್ನ ದೃಷ್ಟಿಯನ್ನೇ ಒಳಕ್ಕೆ ತಿರುಗಿಸಿಬಿಟ್ಟ ಹೊರಗೆ ನೋಡಿದ್ದರಿಂದ ನನಗೆ ಸತ್ಯ ಕಾಣುವುದಿಲ್ಲ ಇದು ಹೊರಗೆ ಇಲ್ಲ ಒಳಗೆ ಇದೆ ಅಂತ ಅವನು ತನ್ನ ಮನಸ್ಸನ್ನು ಒಳ ಕಡೆ ಒಳಗಡೆಗೆ ತಿರುಗಿಸಿಬಿಟ್ಟ ತನ್ನ ಅಂತರಂಗದ ಕಡೆಗೆ ತಿರುಗಿಸಿಬಿಟ್ಟ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ದಾಪುಗಾಲು ಲೀಪ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಒಂದು ದೊಡ್ಡ ನೆಗೆತ ಆ ರೀತಿಯ ಒಂದು ನೆಗೆತವನ್ನು ನಾವು ಉಪನಿಷತ್ತಲ್ಲಿ ಕಾಣ್ತೇವೆ ಅದೇ ಕ್ರಾಂತಿ ಅಂತ ಈಗ ನಾನು ಹೇಳಿದ ವಿಚಾರ ಅಲ್ಲಿ ತನಕ ಕೂಡ ಈ ಅಂತರಂಗದ ಕಡೆಗೆ ತಿರುಗುವಂಥ ಮಾತು ಅದು ಎಲ್ಲೂ ಯಾರಿಗೂ ಕೂಡ ಸಾಧ್ಯ ಆಗಿರಲಿಲ್ಲ ಇಲ್ಲಿ ಒಳಕ್ಕೆ ತಿರುಗಿತು ಅನ್ನೋ ದೃಷ್ಟಿ ಒಳಕ್ಕೆ ತಿರುಗಿದ್ದ ತಕ್ಷಣ ಸತ್ಯದ ಒಂದೊಂದೇ ಎಳೆಗಳು ಬೇರೆ ಬೇರೆ ಬೇರೆ ಬೇರೆಯಾಗಿ ಕಾಣಿಸುವುದಕ್ಕೆ ಶುರುವಾಯಿತು ಅಂತಿಮವಾಗಿ ನಾನೇ ಆತ್ಮ ನಾನೇ ಬ್ರಹ್ಮ ನಾನೇ ಪರಮಾತ್ಮ ಇದಕ್ಕಿಂತ ಬೇರೆ ಯಾವುದೂ ಇಲ್ಲ ಎಲ್ಲ ಸತ್ಯಗಳು ಇಲ್ಲೇ ಅಡಗಿವೆ ಅದುವೇ ಇದು ಈ ಉಪನಿಷತ್ತಲ್ಲೂ ಬರ್ತದೆ ಅದು ಏತದ್ವೈತತ್ ಅಂತ ಮತ್ತೆ ಮತ್ತೆ ಮತ್ತೆ ಬರುತ್ತೆ ಅದು ಅರ್ಥವಾದಾಗಲೇ ಉಪನಿಷತ್ತಿನ ಒಂದು ಪ್ರಧಾನ ವಿಚಾರಧಾರೆ ಅದ್ವೈತ ತತ್ವ ಉಪನಿಷತ್ತುಗಳಲ್ಲಿ ಎಲ್ಲವೂ ಇದೆ ಎಲ್ಲ ಮತಗಳೂ ಬರ್ತವೆ ದ್ವೈತ ವಿಚಾರಗಳೂ ಇವೆ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಟ್ಟ ಅಂಶಗಳೂ ಬರ್ತವೆ ಅದ್ವೈತ ತತ್ವವೂ ಬರ್ತದೆ ಪ್ರಧಾನವಾಗಿ ಜ್ಞಾನವೇ ಮುಖ್ಯವಾದಂಥ ವಿಚಾರ ಇಲ್ಲಿರುವುದರಿಂದ ಹಲವು ಕಡೆ ಹಲವು ರೀತಿಯ ಅನುಭವಗಳು ಇಲ್ಲಿ ಬಂದಿರುವುದರಿಂದ ಒಂದೊಂದು ಪರಂಪರೆಯ ತತ್ವವಾಗಿ ಇದನ್ನು ಮುಂದಕ್ಕೆ ಬೆಳೆಸ್ಕೊಂಡ್ರು ಹೀಗೆ ತನ್ನ ಅಂತರಂಗದಲ್ಲಿ ಮನುಷ್ಯ ದೈವತ್ವವನ್ನು ಕಂಡುಕೊಂಡಾಗಲೇ ಅವನ ಅನ್ವೇಷಣೆ ಸತ್ಯವನ್ನು ಕುರಿತಾದಂಥ ವಿಚಾರ ಸಂಪೂರ್ಣತೆಯನ್ನು ಪಡೆಯಿತು ಈ ವಿಚಾರ ಇಲ್ಲಿ ಬರ್ತದೆ ಸರ್ವೇಶು ಭೂತೇಶು ಅಂತ ಹೇಳ್ತಾನೆ ಯಾವುದೋ ಒಂದು ವ್ಯಕ್ತಿಯೊಳಗೆ ದೇವತೆ ಇದ್ದಾನೆ ಅಂತ ಹೇಳೋದಿಲ್ಲ ಸರ್ವೇಶು ಭೂತೇಶು ಎಲ್ಲ ಬಗೆಯ ಭೂತ ಅಂದರೆ ಪ್ರಾಣಿ ಭೂತ ಅನೇಕ ಅರ್ಥಗಳು ಇವೆ ಸಂಸ್ಕೃತದಲ್ಲಿ ನೀವು ದಕ್ಷಿಣ ಕನ್ನಡ ಮಂಗಳೂರು ಕಡೆ ಹೋದರೆ ಅಲ್ಲಿ ಭೂತ ಭೂತಕ್ಕೆ ಆರಾಧನೆ ಮಾಡ್ತಾರೆ ರಾತ್ರಿ ಇಡೀ ನಲಿದಾಡ್ತದೆ ಅದೊಂದು ರೀತಿಯ ಆಚರಣೆ ಭೂತಗಳನ್ನೇ ಆರಾಧಿಸುವಂಥ ಒಂದು ಪದ್ಧತಿ ಇದೆ ಅದು ಬೇರೆ ವಿಚಾರ ದೆವ್ವ ಅಂತ ನಾವು ಹೇಳುವಂಥ ಒಂದು ಅರ್ಥದಲ್ಲಿ ಮೈ ಮೇಲೆ ಬರುವುದು ಆವೇಶ ಬರುವುದು ಇಂಥದೆಲ್ಲ ಇವೆ ಅದರಲ್ಲಿ ಇನ್ನೊಂದು ಅರ್ಥದಲ್ಲಿ ಭೂತ ಅಂತಂದರೆ ಇಂದ್ರಿಯಗಳು ಅಂತಲೂ ಅರ್ಥ ಇದೆ ಉಪನಿಷತ್ತುಗಳಲ್ಲಿ ಅನೇಕ ಕಡೆ ಅರ್ಥ ಬರ್ತದೆ ಗೀತೆಯಲ್ಲೂ ಕೂಡ ಕೆಲವು ಕಡೆ ಭೂತ ಅಂದರೆ ಇಂದ್ರಿಯ ಅಂತ ಅರ್ಥ ಇದೆ ಸಾಮಾನ್ಯವಾಗಿ ಪಂಚಭೂತಗಳು ಅಂತ ಹೇಳುವಾಗಲೂ ಅಲ್ಲಿ ಭೂತ ಅನ್ನುವ ಶಬ್ದ ಬಳಕೆ ಆಗಿದೆ ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಅಗ್ನಿ ವಾಯು ನೀರು ಇತ್ಯಾದಿ ಐದು ಪಂಚಭೂತಗಳು ಪ್ರಧಾನವಾಗಿ ಭೂತ ಅಂತಂದರೆ ಪ್ರಾಣಿಗಳು ಜೀವಿ ಎನ್ನುವ ಅರ್ಥದಲ್ಲಿ ಇಲ್ಲಿ ಬಳಕೆ ಆಗಿದೆ ಸರ್ವೇಶು ಭೂತೇಶು ಅಂತ ಹೇಳುವಾಗ ಎಲ್ಲ ಪ್ರಾಣಿಗಳಲ್ಲಿ ಗೂಢೋತ್ಮ ಗೂಢವಾಗಿ ಇರುವಂಥ ಈ ಆತ್ಮನು ನ ಪ್ರಕಾಶತೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಎಲ್ಲ ಭೂತಗಳ ಎಲ್ಲ ಪ್ರಾಣಿಗಳ ಒಳಗೆ ಈ ಆತ್ಮ ಅಡಗಿದ್ದಾನೆ ಎನ್ನುವಂಥ ವಿಚಾರ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಸಂಚರಿಸಿ ವೇದಾಂತ ಮತ್ತು ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಎಲ್ಲ ಜನರಿಗೂ ಕೂಡ ತಲುಪುವ ಹಾಗೆ ಸಾಕಷ್ಟು ಬಗೆಯ ಚಟುವಟಿಕೆಗಳನ್ನು ತಮ್ಮ ಕೊನೆಯವರೆಗೂ ಮಾಡ್ತಾ ಹೋದರು ಅವರ ಎಲ್ಲ ಉಪದೇಶಗಳ ಸಾರ ಅಂತಂದರೆ ಅದು ಎರಡೇ ಎರಡು ವಿಚಾರ ಪ್ರಧಾನವಾಗಿ ಹಲವಾರು ಸಂಗತಿಗಳನ್ನೆಲ್ಲ ಹೇಳ್ತಾರೆ ಮುಖ್ಯವಾಗಿ ಅವರು ಹೇಳಿದ್ದೆ ಒಂದು ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಭಗವಂತ ಇದ್ದಾನೆ ಅದನ್ನು ಅವರು ಸಾರ್ತಾ ಹೋದರು ಎಲ್ಲ ಉಪದೇಶಗಳ ಪ್ರಧಾನಾಂಶ ಅದು ಇನ್ನೊಂದು ಇಂಥ ಮನುಷ್ಯನಲ್ಲಿರುವ ಭಗವಂತನ ಸೇವೆ ಮಾಡ್ತಾ ಹೋಗಿ ಅಂತ ಇನ್ನೊಂದು ಹೇಳಿದ್ರು ಇದು ಎರಡು ಅವರ ವಿಚಾರಧಾರೆಗಳ ಪ್ರಧಾನಾಂಶ ಆಗಿತ್ತು ಅದರಲ್ಲಿ ಮೊದಲನೆಯದ್ದೇ ಮನುಷ್ಯನಲ್ಲಿರುವ ದೈವತ್ವ ಅದನ್ನು ಹೇಳ್ತಾ ಹೋದರು ಈ ಮಂತ್ರದಲ್ಲಿ ಹೇಳಿರುವ ವಿಚಾರ ಇದೆ ಎಲ್ಲ ಭೂತಗಳಲ್ಲೂ ಕೂಡ ಆತ್ಮ ವಸ್ತು ಅಡಗಿದೆ ನ ಪ್ರಕಾಶತೆ ಅಂತಂದರೆ ಅದು ಪ್ರಕಾಶ ಆಗಿಲ್ಲ ಪ್ರಕಟಗೊಂಡಿಲ್ಲ ಪ್ರಕಟಗೊಂಡಿಲ್ಲ ಅಂತಂದರೆ ಏನರ್ಥ ಅಡಗಿದೆ ಸುಪ್ತವಾಗಿದೆ ಸುಪ್ತ ದೈವರೆ ಏಳಿ ರೇಳಿ ಅನ್ನೋ ಒಂದು ಹಾಡಲ್ಲಿ ಕೇಳ್ತೇವೆ ಸ್ವಾಮಿ ವಿವೇಕಾನಂದರು ಎಲ್ಲ ಮನುಷ್ಯರಲ್ಲಿ ಅಡಗಿ ಆ ದೈವತ್ವವನ್ನು ಪ್ರಕಾಶಗೊಳಿಸುವುದಕ್ಕೆ ಎಲ್ಲೆಡೆ ಪ್ರಯತ್ನಪಟ್ಟರು ಅವರು ಹೇಳ್ತಾರೆ ನಿಮ್ಮ ಅಂತರಂಗದಲ್ಲಿ ಅಡಗಿರುವಂಥ ಆ ದಿವ್ಯತೆ ಇದೆಯಲ್ಲ ಅದನ್ನು ಪ್ರಕಾಶಪಡಿಸಿ ಮನುಷ್ಯನ ಗುರಿ ಅಂದರೆ ಅದು ಯಾವಾಗ ಮನುಷ್ಯ ತಾನೆ ಭಗವಂತ ಅಂತ ತಿಳಿದುಕೊಳ್ತಾನೋ ಆಗಲೇ ಅವನಿಗೆ ಎಲ್ಲ ಪರಿಪೂರ್ಣತೆ ಬಂದು ಒದಗುತ್ತದೆ ಅಲ್ಲಿವರೆಗೂ ಕೂಡ ಮನುಷ್ಯ ಇನ್ನೂ ಪೂರ್ಣನಾಗಿಲ್ಲ ಅಂತಲೇ ಅರ್ಥ ಹೀಗೆ ಪ್ರತಿಯೊಬ್ಬನು ಕೂಡ ಭಗವಂತ ತಾನೇ ಅಂತ ತಿಳ್ಕೊಳ್ಬೇಕು ಅದುವೇ ನನ್ನ ಜೀವನದ ಗುರಿ ಅದಕ್ಕೋಸ್ಕರ ನಾನು ಎಲ್ಲಿ ತನಕ ಇರುತ್ತೇನೋ ಅಲ್ಲಿ ನಾನು ಅದನ್ನು ಸಾರ್ತಾ ಹೋಗುತ್ತೇನೆ ಅಂತ ಅಂದರು ಈ ಎಲ್ಲ ಉಪನಿಷತ್ತುಗಳು ರಚನೆಯಾದದ್ದು ದೂರದ ಅರಣ್ಯದ ಎಲ್ಲೋ ಒಂದು ಮೂಲೆಯಲ್ಲಿ ಋಷಿ ತಪಸ್ಸಿಗೆ ಕುಳಿತುಕೊಂಡು ಅವನ ಧ್ಯಾನದ ಆಳವಾದಂಥ ಸಂದರ್ಭದಲ್ಲಿ ಇವೆಲ್ಲ ಮೂಡಿಬಂದವು ಮುಂದೇನಾಯಿತು ಅವನು ತಾನು ಕಂಡ ಸತ್ಯವನ್ನು ತನ್ನವರ ಮುಂದೆ ಸಾರಿದ ಅವನು ಸಾರುವಾಗ ನನ್ನ ಮಗನಿಗೆ ಮಾತ್ರ ಹೇಳ್ತೀನಿ ಈ ಸತ್ಯವನ್ನು ಅಂತ ಹೇಳಿಲ್ಲ ಅಥವಾ ನನ್ನ ಕುಟುಂಬಕ್ಕೆ ಮಾತ್ರ ಹೇಳ್ತೀನಿ ನನ್ನ ಶಿಷ್ಯಂದರಿಗೆ ಮಾತ್ರ ಹೇಳ್ತೀನಿ ಹೇಳಿಲ್ಲ ನನ್ನ ಜಾತಿಯವರಿಗೆ ನನ್ನ ಕುಲದವರಿಗೆ ಯಾವ ವಿಂಗಡಣೆಯೂ ಮಾಡಿಲ್ಲ ಅವನು ತನಗಾದ ಸತ್ಯದ ದರ್ಶನವನ್ನು ಇನ್ನೊಬ್ಬರಿಗೆ ಹೇಳಬೇಕು ಹೇಳ್ದ ಮುಂದೆ ಪರಂಪರೆಯಿಂದ ಪರಂಪರೆಗೆ ತಲೆಮಾರಿನಿಂದ ತಲೆಮಾರಿಗೆ ಬಂದಾಗ ಇದು ನನ್ನಪ್ಪ ಹೇಳಿಕೊಟ್ಟಿದ್ದು ಇದು ನನ್ನ ಗುರುಗಳು ಹೇಳಿಕೊಟ್ಟಿದ್ದು ನಮ್ಮ ಸಂಪ್ರದಾಯದಲ್ಲೇ ಇರುವಂಥದ್ದು ಎಲ್ಲ ಶುರುವಾಯಿತು ಕ್ರಮೇಣ ಜಾತಿ ಬಂತು ಪಂಗಡಗಳು ಬಂತು ಕೇವಲ ಕೆಲವರಿಗೆ ಮಾತ್ರ ಈ ಸತ್ಯ ಎನ್ನುವುದು ದೊರಕಿದ ಹಾಗ ಸ್ವಾಮೀಜಿ ಈ ಎಲ್ಲ ಸತ್ಯಗಳನ್ನು ಕೂಡ ಎಲ್ಲ ನಿಬನೆಗಳನ್ನು ಮೀರಿ ಒಟ್ಟು ಮನುಕುಲಕ್ಕೆ ಸಾರಬೇಕು ಅಂತ ಅದನ್ನು ವ್ಯಾಪಕವಾಗಿ ಎಲ್ಲೆಡೆ ಸಾರ್ತಾ ಬಂದರು ಯಾಕಂದರೆ ಪ್ರತಿಯೊಂದು ಪ್ರಾಣಿಯ ಅಥವಾ ಜೀವಿಗಳ ಅಂತರಂಗದಲ್ಲಿ ಭಗವಂತಡಾಗಿದ್ದರೆ ಅದನ್ನು ಕಂಡುಕೊಳ್ಳುವಂತಹ ಹಕ್ಕು ಪ್ರತಿಯೊಬ್ಬನಿಗೂ ಇದೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಕೇವಲ ವೈದಿಕರಿಗೆ ಮಾತ್ರ ಅಲ್ಲ ಹಿಂದೂಗಳಿಗೆ ಅಷ್ಟೇ ಅಲ್ಲ ಮನುಷ್ಯರು ಯಾರ್ಯಾರು ಇದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬುದ್ಧಿಶಕ್ತಿ ಹೊಂದಿದ್ದಾರೋ ಅವರು ಎಲ್ಲರಿಗೂ ಕೂಡ ಇದು ದಕ್ಕಬೇಕು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ತಿಳಿದುಕೊಳ್ಳುವ ಹಕ್ಕು ಇದೆ ಇದನ್ನು ಎಲ್ಲೆಡೆ ಅವರು ಸಾರ್ಥ ಬಂದರು ಇಷ್ಟು ವಿಶಾಲವಾದಂಥ ಸರ್ವ ಸರ್ವೇಶು ಭೂತೇಶು ಎಲ್ಲ ಭೂತಗಳಲ್ಲೂ ಪ್ರಕಾಶವಾಗದೆ ಉಳಿದಿರತಕ್ಕಂಥ ಅಡಗಿರುವಂಥ ಈ ತತ್ವವನ್ನು ದೃಶ್ಯತೆ ತು ಅಗ್ರಯ ಬುದ್ಧಿಯ ಅಗ್ರವಾದ ಬುದ್ಧಿ ಸೂಕ್ಷ್ಮವಾದ ಬುದ್ಧಿ ಏಕಾಗ್ರಮತಿ ಏಕಾಗ್ರವಾದಂಥ ಬುದ್ಧಿ ಅದರಿಂದ ಮನುಷ್ಯ ತಿಳಿದುಕೊಳ್ತಾನೆ ಅಂತಲೂ ಕೂಡ ಒಂದು ಸತ್ಯವನ್ನು ಮುಂದಕ್ಕೆ ಹೇಳ್ತದೆ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಮನುಷ್ಯ ತನ್ನ ಬುದ್ಧಿಯನ್ನು ವಿಕಾಸಗೊಳಿಸಬೇಕಷ್ಟೇ ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಎಲ್ಲರ ಹಾಗೆ ಇದ್ದರೆ ಅದು ಅರ್ಥವಾಗುವುದಿಲ್ಲ ತಿಳಿಯುವುದಿಲ್ಲ ಆತ್ಮವಸ್ತು ಅರ್ಥವಾಗುವುದು ಯಾರ ಬುದ್ಧಿ ಸೂಕ್ಷ್ಮಗೊಂಡಿದೆಯೋ ಯಾರ ಮನಸ್ಸು ಸಂಸ್ಕಾರಗೊಂಡಿದೆಯೋ ಯಾರ ಬುದ್ಧಿ ಶುದ್ಧವಾಗಿದೆಯೋ ಈ ಕೆಲವೊಂದೊಂದು ಶಿಸ್ತುಗಳನ್ನು ಪಾಲಿಸ್ತಾ ಬುದ್ಧಿಯನ್ನು ಬೆಳೆಸ್ಕೊಳ್ತಾ ಆತ್ಮನನ್ನು ಕಂಡುಕೊಳ್ಳುವಂಥ ಹಕ್ಕು ಮನುಷ್ಯರಾದ ಪ್ರತಿಯೊಬ್ಬರಿಗೂ ಇದೆ ಯಾಕಂದರೆ ಭಗವಂತ ಎಲ್ಲರಲ್ಲೂ ಇರುವುದರಿಂದ ಇದನ್ನ ಉಪನಿಷತ್ತುಗಳಲ್ಲಿ ಕಾಡುಗಳಲ್ಲಿ ಅಥವಾ ಕೆಲವು ಸಂಪ್ರದಾಯಗಳಲ್ಲಿ ಮಾತ್ರ ನಿರ್ಬಂಧಿತವಾಗಿದ್ದ ಈ ಸತ್ಯವನ್ನು ಒಟ್ಟು ಮನುಕುಲಕ್ಕೆ ನೀಡಬೇಕು ಅಂತ ಸ್ವಾಮೀಜಿ ಹೊರಟರು ಉಪನಿಷತ್ತುಗಳಲ್ಲಿ ಈ ವಿಶಾಲವಾದಂಥ ಸತ್ಯ ವಿಚಾರ ಅಡಗಿದೆ ಇದನ್ನು ನಮಗೆ ಈ ಮಂತ್ರದಲ್ಲಿ ಕಂಡುಕೊಳ್ಬಹುದು ಪ್ರಧಾನವಾಗಿ ಎಲ್ಲ ಜೀವಿಗಳಲ್ಲಿ ಭಗವಂತ ಅಡಗಿದ್ದಾನೆ ಯಾರು ಬುದ್ಧಿಶಕ್ತಿಯನ್ನು ವಿಕಾಸ ಕೋ ಕಂಡುಕೊಳ್ಳಬಹುದು ಅವನಿಗೆ ಅದು ಕಾಣಿಸ್ತದೆ ಈ ಎರಡು ಸಾಧ್ಯತೆ ಇದೆ ಸತ್ಯ ಇದೆ ಎರಡನ್ನು ಕೂಡ ಹನ್ನೆರಡನೇ ಮಂತ್ರ ತೋರಿಸಿಕೊಡ್ತದೆ ಮುಂದಿನ ಮಂತ್ರ ಹದಿಮೂರು ವಲ್ಲಿ ಹದಿಮೂರನೇ ಮಂತ್ರ ಅದು ಕೂಡ ಅತ್ಯಂತ ವಿಶಿಷ್ಟವಾದಂಥ ಮಂತ್ರ ಯಾಕಂದರೆ ಯಾವ ಕ್ರಮದಿಂದ ಮನಸ್ಸನ್ನು ಬುದ್ಧಿಯನ್ನು ಸೂಕ್ಷ್ಮಗೊಳಿಸಿಕೊಂಡು ಈ ಆತ್ಮನನ್ನು ಕಂಡುಕೊಳ್ಳಬೇಕು ಅದಕ್ಕೊಂದು ಮಾರ್ಗವನ್ನು ಇಲ್ಲಿ ತೋರಿಸಿಕೊಡ್ತಾರೆ ಯೋಗ ಅಂತ ನಾವು ಹೇಳುವ ಯೋಗ ಮಾರ್ಗ ಯೋಗ ಅಂದರೆ ಒಂದುಗೂಡಿಸುವುದು ಅದು ಇಲ್ಲಿದೆ ಏನನ್ನು ಒಂದುಗೂಡಿಸಬೇಕು ನಾವು ಈಗ ತಿಳಿದುಕೊಂಡಿರುವಂಥ ನಮ್ಮ ಸೀಮಿತವಾದ ಆತ್ಮ ಅಂತ ನಾವು ಹೇಳ್ತೇವಲ್ಲ ನಾನು ಒಬ್ಬ ವ್ಯಕ್ತಿ ಅಂತ ನಾವು ತಿಳ್ಕೊಳ್ತೇವಲ್ಲ ನಾನು ದೇಹ ನಾನು ಮನಸ್ಸು ಇತ್ಯಾದಿ ಇಂಡಿವಿಜುವಲ್ ವೈಯಕ್ತಿಕವಾಗಿ ನಾನು ಪ್ರತ್ಯೇಕ ಅಂತ ತಿಳ್ಕೊಂಡಿರುವಂಥ ಈ ಜೀವಾತ್ಮ ಇದೆಯಲ್ಲ ಇದು ಎಲ್ಲರಲ್ಲಿ ಅಡಗಿರುವ ಈ ಪರಮಾತ್ಮ ಅಥವಾ ವಿಶ್ವವಿಶಾಲವಾದಂಥ ಸತ್ಯ ಇದೆಯಲ್ಲ ಅದರಲ್ಲಿ ಒಂದುಗೂಡಬೇಕು ಜೀವಾತ್ಮ ಮತ್ತು ಪರಮಾತ್ಮ ಒಂದುಗೂಡಿದಾಗಲೇ ಅದು ಯೋಗ ಅಂತ ಅನಿಸು ಅನಿಸಲ್ಪಡ್ತದೆ ಅಂಥ ಯೋಗಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ಅಭ್ಯಾಸ ಏನು ಅಂತ ಇಲ್ಲಿ ಹೇಳುತ್ತೆ ಯಚ್ಚೇತ್ವಾಂಗ್ ಮನಸೀ ಪ್ರಾಜ್ಞ ತದ್ಯಚ್ಚೇತ್ ಜ್ಞಾನ ಆತ್ಮನಿ ಮಹತಿ ನಿಯಚ್ಚೇತ್ ತದ್ಯಛೇತ್ ಶಾಂತ ಆತ್ಮನಿ ಇಲ್ಲಿ ಒಂದು ಪ್ರಧಾನವಾದ ಮಾತು ಅಂದರೆ ಯಚ್ಚೇತ್ ಅಂತ ಬರುತ್ತೆ ಯೇತ್ ಅಂತಂದ್ರೆ ಏನು ಶ್ರೀ ಶಂಕರರ ಭಾಷ್ಯದಲ್ಲಿ ಯೇತ್ ನಿಯೇತ್ ಉಪಸಂಹರೇತ್ ಪ್ರಾಜ್ಞ ವಿವೇಕಿ ಅಂತ ಹೇಳ್ತಾರೆ ಯೇತ್ ಅಂತಂದರೆ ನಿಯಚ್ಚೇತ್ ನಿಯಮಿಸಬೇಕು ಹಿಡಿದಿಡಬೇಕು ನಿಗ್ರಹಿಸಬೇಕು ಉಪಸಂಹಾರ ಮಾಡಿಕೊಳ್ಬೇಕು ಉಪ ಸಂಹಾರ ಅಂದರೆ ಗೊತ್ತಿದೆ ಮುಗಿಸುವುದಕ್ಕೆ ಉಪಸಂಹಾರ ಅಂತ ಹೆಸರು ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಯೇತ್ ಅಂತಂದರೆ ಲಯಗೊಳಿಸುವುದು ಎಚ್ಚೇತ್ ವಾಕ್ ವಾಕ್ ಅಂದರೆ ಮಾತು ಮಾತನ್ನು ಮನಸಿ ಮಾತನ್ನ ಮನಸ್ನಲ್ಲಿ ಲಯಗೊಳಿಸಬೇಕು ಯಾರು ಪ್ರಾಜ್ಞ ವಿವೇಕಶಾಲಿಯಾದವನು ಬುದ್ಧಿವಂತನಾದವನು ಮಾತನ್ನ ಮನಸ್ನಲ್ಲಿ ಲಯಗೊಳಿಸಬೇಕು ಅಂದರೆ ಮೌನ ತಾಳಬೇಕು ತತ್ ಎಚ್ಛೇತ್ ಜ್ಞಾನ ಆತ್ಮನಿ ಜ್ಞಾನೇ ಆತ್ಮನಿ ಅಂತ ಆಗತ್ತೆ ಅದು ಆ ಮನಸ್ಸನ್ನು ಮಾತನ್ನು ಮನಸ್ಸಿನಲ್ಲಿ ಲಯಸ್ ಲಯಗೊಳಿಸಿಕೊಂಡ್ರೆ ಆ ಮನಸ್ಸನ್ನು ಜ್ಞಾನೇ ಆತ್ಮನಿ ಅಂದರೆ ಬುದ್ಧಿಯಲ್ಲಿ ಲಯಗೊಳಿಸಬೇಕು ಜ್ಞಾನ ಮಾತ್ಮನಿ ಮಹತಿ ನಿಯಚ್ಚೇತ್ ಅಂತ ಬುದ್ಧಿಯನ್ನು ಜ್ಞಾನ್ ಮಹತಿ ನಿಯಚ್ಚೇತ್ ಮಹತ್ ಅಂತಂದರೆ ಹಿಂದೆ ಹೇಳಿದ್ವಿ ಹಿರಣ್ಯ ಗರ್ಭ ತತ್ವ ಯೂನಿವರ್ಸಲ್ ಇಂಟೆಲೆಕ್ಟ್ ಅಂತ ಕರೀಬೋದು ಸಮಗ್ರವಾದ ಎಲ್ಲರ ಅಂತರಂಗದಲ್ಲಿರುವ ಬುದ್ಧಿಯನ್ನು ಒಟ್ಟು ಸೇರಿಸಿಬಿಟ್ರೆ ಅದೇ ಹಿರಣ್ಯ ಗರ್ಭ ಅಥವಾ ಪ್ರಥಮ ಜ ಅಂತ ಕರೆಯಲ್ಪಟ್ಟಂಥ ಆ ಮಹತ್ ಆತ್ಮ ಅದರಲ್ಲಿ ಅದನ್ನು ಲಯಗೊಳಿಸಬೇಕು ಅಂದರೆ ನಮ್ಮ ವೈಯಕ್ತಿಕ ಒಬ್ಬೊಬ್ಬನ ಆ ಬುದ್ಧಿಯನ್ನು ಪರಮಾತ್ಮ ಅನ್ ಎಲ್ಲಕ್ಕೂ ಮೂಲವಾದ ಆ ಹಿರಣ್ಯ ಗರ್ಭ ತತ್ವ ಎನ್ನುವಂಥ ವಿಶ್ವಮನಸ್ಸು ಅಂತ ಕರೆಯಲ್ಪಡುವ ಇನ್ನೊಂದು ಉನ್ನತ ಸ್ತರದ ಬುದ್ಧಿಯಲ್ಲಿ ಅದನ್ನು ಲಯಗೊಳಿಸಬೇಕು ಲಯಗೊಳಿಸಬೇಕು ಕೊನೆಯದಾಗಿ ತತ್ ಎಚ್ಚೇತ್ ಅಂಥ ಹಿರಣ್ಯ ಗರ್ಭವನ್ನು ತದ್ ಎಚ್ಚೇತ್ ಶಾಂತ ಆತ್ಮನಿ ಶಾಂತ ಆತ್ಮ ಅಂದರೆ ಅಲ್ಟಿಮೇಟ್ ಪರಮಾತ್ಮ ಬ್ರಹ್ಮ ಅಂತ ನಾವು ಕರೆಯಲ್ ಕರೆಯುವುದು ಅಥವಾ ಭಗವಂತ ಅಂತ ಹೇಳೋದು ದೇವರು ಅಂತ ಹೇಳೋದು ಇದೆಲ್ಲವೂ ಅಂತಿಮವಾಗಿ ಇದೆ ಶಾಂತ ಪರಮಾತ್ಮ ಅಂತ ಹೇಳುತ್ತೇವೆ ಹಿಂದಿನ ಮಂತ್ರದಲ್ಲಿ ಪುರುಷ ಅಂತ ಕರೆದಿದೆ ಪುರುಷ ಅನ್ನ ಪರಂಕಿಂಚಿತ್ ಅದಕ್ಕಿಂತ ಮುಂದಿನದ್ದು ಯಾವುದೂ ಇಲ್ಲ ಅದಕ್ಕಿಂತ ಉನ್ನತವಾದದ್ದು ಯಾವುದೂ ಇಲ್ಲ ಅಂಥ ಶಾಂತಾತ್ಮನಲ್ಲಿ ಅದನ್ನು ಲಯಗೊಳಿಸಬೇಕು ಹೀಗೆ ಹಂತ ಹಂತವಾಗಿ ಮಾತಿನಿಂದ ಶುರುವಾಗಿ ನಮ್ಮ ಎಲ್ಲ ಎನರ್ಜಿ ವೇಸ್ಟ್ ಆಗೋದು ಮಾತಿನಲ್ಲಿ ಅದನ್ನು ಲಯಗೊಳಿಸಿದಾಗ ಏನಾಗುತ್ತೆ ಮಾತು ಇಲ್ಲದಾಗುತ್ತೆ ಮನಸ್ಸು ಮಾತ್ರ ಇರ್ತದೆ ಮನಸ್ಸು ಮಾತಾಡ್ತಾ ಇರ್ತದೆ ನೀವು ಯಾವಾಗ ಮಾತನ್ನು ಬಂದ್ ಮಾಡ್ತೀರಿ ಮನಸ್ಸು ಮಾತಾಡ್ತಾ ಇರ್ತದೆ ಅದನ್ನು ಬುದ್ಧಿಯಲ್ಲಿ ಲಯ ಮಾಡಬೇಕು ಅಂತಂದರೆ ನಿಗ್ರಹದ ಮೂಲಕ ಎಚ್ಚರದ ಮೂಲಕ ಓ ನನ್ನ ಮನಸ್ಸು ಮಾತಾಡ್ತಾ ಇದೆ ಅಂತ ಅದನ್ನು ಗಮನಿಸಿಕೊಂಡು ನಿಲ್ಲಿಸಿದಾಗ ಬುದ್ಧಿ ಮಾತ್ರ ಇರ್ತದೆ ಆ ಬುದ್ಧಿಯನ್ನು ಹರಿಯಬಿಡಬೇಕು ಇನ್ನೊಂದು ಕಡೆಗೆ ಇಲ್ಲದೆ ಹೋದರೆ ಅದು ಮಾತಾಡ್ತಾ ಇರ್ತದೆ ಮನಸ್ಸು ಎಲ್ಲಿಗೆ ಹರಿಯ ಬಿಡಬೇಕು ಅಂತಂದರೆ ವಿಶ್ವಮನಸ್ಸಿಗೆ ಅಥವಾ ಜ್ಞಾನಮಾತ್ಮನಿ ಅಂತ ಹೇಳ್ತಾರೆ ಪರಮಾತ್ಮನ ಕಡೆಗೆ ಹರಿಯಬಿಟ್ರೆ ಅದು ಶಾಂತಾತ್ಮದ ಕಡೆಗೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದು ಕ್ರಮಕ್ರಮಕ್ರಮವಾಗಿ ಧ್ಯಾನದ ಅವಸ್ಥೆಯನ್ನು ನಮಗೆ ಸೂಚಿಸ್ತದೆ ಇದು ಪ್ರಾಕ್ಟಿಕಲ್ ಆದ ಸಾಧನೆಗೆ ಸಂಬಂಧಪಟ್ಟ ಮಂತ್ರ ಓಂ ಶಾಂತ ತಿರಿ ಓ ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತೂ